ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಈ ಎಂಟು ಕಾರ್ಯ ಅಷ್ಟ ಕಾರ್ಯವನ್ನು ಸರ್ವಶ್ರೇಷ್ಠನಾದ ಶ್ರೀಮನ್ನಾರಾಯಣ ತನ್ನ ಕೈ ಇಟ್ಟುಕೊಂಡು ನಡೆಸುತ್ತಾರೆ ದೇಹಧಾರಿಗಳಾದ ಜೀವರು ನಮಗೆ ಕಣ್ಣು ಬಿಟ್ಟುವ ಸೃಷ್ಟಿ ಕಣ್ಣಿ ನಿತ್ಯದ ವ್ಯವಹಾರವಾಯಿತು ಬದುಕಲಿಕ್ಕೆ ಬೇಕಾದ ಆಹಾರದ ಸ್ಥಿತಿ ನಡೆಯಿತು ರಾತ್ರಿ ಗಾಢ ನಿದ್ದೆಯಲ್ಲಿ ಬಿದ್ದುವ ಲಯವಾಯಿತು ನಮಗೆ ದಿನ ಪ್ರಳಯ ಒಂದು ಆ ಮಲಗಿದ್ದ ಹೇಳೋದಿಲ್ಲ ಮಹಾಪ್ರಳಯ ಏಕ ಪ್ರಕಾರ ಯಾರಿದ ಮಾಡಿಸ್ತಾರೆ ತನ್ನಿಂದ ತಾನೇ ಆಗೋದು ಹೇಗೆ ಸಾಧ್ಯ ಅದಕ್ಕಾಗಿ ಅಭಿಮಾನ ದೇವತೆಗಳನ್ನೆಲ್ಲ ಸ್ತೋತ್ರ ಮಾಡಿ ಆಯಾಯ ದೇವತೆಗಳು ನಮ್ಮೊಳಗಿದ್ದು ಆ ಕೃತಿಯನ್ನು ನಡೆಸ್ತಾರೆ ಅದಕ್ಕಾಗಿ ನೋಡಿ ಯತಿಗಳು ಸನ್ಯಾಸಿಗಳು ಜ್ಞಾನಿಗಳು ನಾನು ಅಂತ ಹೇಳೋದಿಲ್ಲ ನಾವು ಅಂತಾರೆ ನಾನು ಅಂದರೆ ಅಹಂಕಾರುತವಾಗ್ತದೆ ನಾವು ಒಂದಾಗ ಅಧಿಕಾರ ಹಂಚಿ ಹೋಗ್ತದೆ ಅವರು ನಾವು ಅಂಥೇಳೋದು ವ್ಯಕ್ತಿ ತಮಗಲ್ಲ ನಮ್ಮೊಳಗಿದ್ದು ಈ ಕಣ್ಣು ಕೈ ಕಾಲು ಕಿವಿ ಮೂಗು ಜಡ ಇಂದ್ರಿಯಗಳಿಗೆ ಪ್ರವೃತ್ತಿ ಕೊಡುವ ಎಲ್ಲ ದೇವತೆಗಳ ಜೊತೆಗೆ ಈ ಜೀವ ಇದ್ದಾನಾದ್ದರಿಂದ ಅವ್ರಿಗೆ ನಾವು ಅಂತ ಸಾಮೂಹಿಕವಾಗಿ ಹೇಳ್ತಾರೆ ನಾನು ಅಂತ ಹೇಳೋದಿಲ್ಲ ಆ ನಾವು ಅಂದರೆ ಆ ದೇವತಾತ್ಮ ಶಕ್ತಿಗಳು ನಮ್ಮೊಳಗಿದ್ದು ನಮ್ಮನ್ನು ನಡೆಸ್ತಾವೆ ನುಡಿಸ್ತಾವೆ ಕಾಪಾಡ್ತವೆ ಯಾಕೆಂದರೆ ನಾವು ಎಚ್ಚರದಲ್ಲಿ ಮಾತ್ರ ನಮ್ಮ ಬುದ್ಧಿವಂತಿಕೆ ಚಿಂತನೆ ಮತ್ತೊಂದು ಮಗು ಹೇಳಬಹುದು ಸ್ವಪ್ನ ಲೋಕ ಇರುತ್ತದೆ ಅಲ್ಲಿ ನಮ್ಮ ಕೈಲೇನಿರುವುದಿಲ್ಲ ನಾವು ಬಯಸಿದ ಸ್ವಪ್ನ ಬೀಳಬೇಕು ಅಂತಿಲ್ಲ ಅಲ್ಲಿ ನಾವು ಸ್ವತಂತ್ರರಲ್ಲ ನಿದ್ರಾದಿಗಳಲ್ಲಂತೂ ಯಾವುದೇ ಬಾಹ್ಯ ಪ್ರಜ್ಞೆ ನಮಗಿಲ್ಲ ನಮ್ಮನ್ನು ಈ ಮೂರು ಗತಿಯಲ್ಲಿ ನಡೆಸ್ತಕ್ಕಂಥವನು ಯಾರು ಎಚ್ಚರ ಪ್ರಪಂಚದಲ್ಲಿ ಜ್ಞಾನಕ್ರಿಯಾದಿಗಳಿಂದ ಪ್ರಪಂಚದ ಪರಿಚಯ ಮಾಡಿಸ್ತಕ್ಕಂಥವ ಪರಮಾತ್ಮನೇ ಸ್ವಪ್ನ ಪ್ರಪಂಚದಲ್ಲಿ ತೈಡಸ ಸೃಷ್ಟಿಗಳನ್ನು ಮಾಡಿ ನಮಗೆ ಆನಂದಾದಿಗಳು ಕೊಡತಕ್ಕಂಥವನು ಅವನೇ ನಿದ್ರೆಯಲ್ಲಿ ಸ್ವಾಪನ ಅಂತಕ್ಕಂಥ ನಿದ್ರೆಯಲ್ಲಿ ಯಾವ ಉಪಾಧಿ ಇರದೆ ಅತ್ಯಂತ ಸುಖ ನಿದ್ದೆ ಮಾಡ್ತೆತಿ ನೆ ಸುಖ ಅತ್ಯಂತಕೆ ಯಾವ ಉಪಾಧಿಗಳು ಅವನಲ್ಲಿಲ್ಲ ಅದಕ್ಕಾಗಿ ಎಲ್ಲ ಅಭಿಮಾನ ದೇವತೆಗಳನ್ನು ಪುರಂದ್ರದಾಸ ಸ್ತೋತ್ರ ಮಾಡ್ತಾರೆ ಸತತ ಗಣನಾಥ ಸಿದ್ಧಿಯನೇವ ಕಾರ್ಯದಲ್ಲಿ ಗಣಪತಿಯಲ್ಲಿ ವಿಶ್ವಂಭರನಾಮಕನಾಗಿ ಪರಮಾತ್ಮ ಇದ್ದು ನಮ್ಮ ಕಾರ್ಯಗಳಿಗೆ ವಿಘ್ನ ಬಾರದಂತೆ ಕಾಪಾಡ್ತಾನೆ ಮತಿಯ ಪ್ರೇರಿಪಳು ಪಾರ್ವತಿ ದೇವಿಯು ಆ ಪಾರ್ವತಿ ಪರಮೇಶ್ವರ ಪತ್ನಿ ನಮಗೆ ಸನ್ಮತಿಯನ್ನ ಒಳ್ಳೆಯ ಕಾರ್ಯ ಮಾಡಲಿಕ್ಕೆ ನಮಗೆ ಮತಿಯನ್ನು ಕೊಡುತ್ತಾರೆ ಮುಕುತಿ ಪಥಕ್ಕೆ ಮನವೀವ ಮಹಾರುದ್ರ ದೇವರು ಶಿವನ ಅನುಗ್ರಹದಿಂದ ನಮಗೆ ಭಕ್ತಿಜ್ಞಾನ ವೈರಾಗ್ಯ ಉಂಟಾಗತಕ್ಕಂಥದ್ದು ಯಾಕ ಶಿವನೇ ಮಹಾಯೋಗಿ ರಾಮನಾಮದ ಉಪಾಸನೆ ಮಾಡತಕ್ಕಂಥವ ಸಹಸ್ರನಾಮ ತತ್ತುಲ್ಯಂ ರಾಮನಾಮವನಾನನೇ ತನ್ನ ಹೆಂಡತಿಗೆ ಉಪದೇಶ ಮಾಡಿರತಕ್ಕಂಥವ ಭಕ್ತಿ ಶಾಸ್ತ್ರವನ್ನು ಅಂತಹ ಭಕ್ತಿದಾಯಕನಾಗಿರುತ್ತಾನೆ ಸುಜ್ಞಾನ ಮತಿಯಮನ ವಾಯುದೇವರು ಮುಖ್ಯಪ್ರಾಣ ಕಾಪಾಡ್ತಾನೆ ಚಿತ್ತದಲ್ಲಿ ಆನಂದ ಸುಖವನೀವಳು ನಮ ಇಂದ್ರಿಯಕ್ಕಲ್ಲ ನಮ್ಮ ಮನಸ್ಸಿಗೆ ಒಂದು ದಿವ್ಯ ಆನಂದ ಪ್ರಾಪ್ತಿಯಾಗ ನಿಷ್ಕಾಮವಾಗಿ ಒಂದು ವಸ್ತುವನ್ನು ನಾವು ನೋಡುವಾಗ ಆ ಆನಂದ ಕೊಡತಕ್ಕಂಥ ಒಳ್ಳೆ ಲಕ್ಷ್ಮಿ ಸೃಷ್ಟಿಯಿಲ್ಲ ಆನಂದಗಳು ಎಷ್ಟಿವೆ ದಿನ ಬೆಳಗಾದರೂ ಉರುಳುವ ಕೋಟಿ ಕೋಟಿ ಕುಸುಮಗಳು ಗದ್ದರಿಸುವ ಗುಡುಗು ಸೆಳವೆ ಎಳೆಮಿಂಚು ಬೀಸುವ ಗಾಳಿ ಕದಬಿಗಿದ ನಭ ಬಾಯಿ ತೆರೆಯದಿರುವ ತೆರೆ ಅಂತರಿಕ್ಷದ ಲಕ್ಷ ಲಕ್ಷ ಗೃಹತಾರಿಕಾಹಾರಿಕೆಗಳು ಜ್ಞಾನಿಗಳಿಗೆ ಪರಮಾತ್ಮನ ಅಸ್ತಿತ್ವವನ್ನು ಅರಿವಿಗೆ ತರ್ತದೆ ಎಲ್ಲಿ ಎಲ್ಲಿ ವಿಜ್ಞಾನ ಎಡವತ್ತದೋ ಅಲ್ಲಿಂದ ವೇದಾಂತಗಳು ಪ್ರಾರಂಭವಾಗ್ತವೆ ವಿಜ್ಞಾನ ಇದನ್ನು ಏನು ಅಂತ ಹೇಳುತ್ತದೆ ಯಾಕೆ ಅಂತ ಹೇಳಲಿಕ್ಕೆ ಅದಕ್ಕೂ ಗೊತ್ತಿಲ್ಲ ಮಾವಿನ ಹಣ್ಣಂದರೂ ಏನು ಅಂತ ವಿಜ್ಞಾನ ವಿವರಣೆ ಮಾಡುತ್ತದೆ ಸಕ್ಕರೆ ಇಂಟು ಇಷ್ಟುಂಟು ಪೌಷ್ಟಿಕ ಪದಾರ್ಥಿಸ್ತಿಟ್ಟುಂಟು ಅದು ಯಾಕೆ ಹಾಗುಂಟು ಅದು ಗೊತ್ತಿಲ್ಲ ಅಂತಾನೆ ಏನು ಅನ್ನೋದನ್ನು ಹೇಳಬಲ್ಲೆವು ಯಾಕೆ ಅನ್ನೋದು ಹೇಳೋ ಸಾಧ್ಯ ಅಲ್ಲ ಯಾಕೆ ಪರಮಾತ್ಮನ ಉದ್ದೇಶದಿಂದ ಸೃಷ್ಟಿ ಮಾಡಿದ್ದಲ್ಲ ತನ್ನ ಆನಂದಕ್ಕಾಗಿ ನನ್ನ ಸಂತೋಷಕ್ಕಾಗಿ ಸಮಸ್ತ ಜೀವರಾಶಿಗಳಿಗೆ ಅಂತ ಸುಖ ದೊರಕಲಿ ಅಂತ ಇದನ್ನು ಪುರಂದರದಾಸರು ಹೇಳ್ತಾರೆ ಸೃಷ್ಟಿ ಸ್ಥಿತಿ ಲಯ ಕಾರಣ ಗೋವಿಂದ ಈ ಪರಿ ಅನುಭವ ಮಾಡುವ ವಿಷಯ ಸುಖ ಮನಬುದ್ಧ ಅನುಭವಿಸತಕ್ಕಂಥ ಜ್ಞಾನಾನಂದಾದಿಗಳು ನಮ್ಮ ಇಂದ್ರಿಯಗಳಲ್ಲೂ ಸ್ತಬ್ಧವಾದ ಅನುಭವಿಸುವ ಸುಪ್ತವಾದ ನಿದ್ರಾದಿಗಳು ನಿದ್ರೆಯಲ್ಲ ಆತ್ಮನು ಜಾಗೃತವಾಗಿರುತ್ತಾರೆ ಎಚ್ಚರವಾಗಿರುತ್ತಾರೆ ಉಪಾಧಿಗಳು ಅದಕ್ಕೆ ಎದ್ದ ಮೇಲೆ ಹೇಳುತ್ತೇವೆ ನೋಡಿ ನಿಮಗೊಂದು ಒಳ್ಳೆ ನಿದ್ದೆ ಬಂತು ಅದನ್ನು ನಿದ್ರೆಯಲ್ಲಿ ಹೇಳಲಿಕ್ಕಾಗೋದಿಲ್ಲ ಎದ್ದ ಮೇಲೆ ಹೇಳೋದು ನೀನು ಯಾಕೆ ಅನುಭವ ಅನುಭವಿಸಿದ ಅನುಭವವನ್ನು ಆ ಬಳಿಕ ಹೇಳ್ತಾ ಇದ್ದಿ ನಿನಗೆ ಆ ಅನುಭವವನ್ನು ನಿದ್ರೆಯಲ್ಲಿ ತಂದು ಕೊಡುವ ಪರಮಾತ್ಮ ಎಲ್ಲ ಬಂಧನವನ್ನು ದೂರ ಮಾಡುತ್ತಾನೆ ಸಂಸಾರದಲ್ಲಿ ನಮ್ಮನ್ನು ತೊಡಗಿಸಿ ನಮಗೆ ನಾನಾ ಸಂಸ್ಕಾರಗಳು ಕೊಡಲಿಕ್ಕಾಗಿ ಭಗವಂತಿ ಸೃಷ್ಟಿ ಮಾಡಿದ್ದಾರೆ ಸುಖ ಬಂದರೆ ಅವಕೊಟ್ಟ ರಕ್ಷೆ ಎಂಬುದಾಗಿ ದುಃಖ ಬಂದರೆ ಅವ ಕೊಟ್ಟ ಶಿಕ್ಷೆ ಎಂಬುದಾಗಿ ಎರಡನ್ನು ಸಮಾನವಾಗಿ ಸ್ವೀಕಾರ ಮಾಡ್ತಾರೆ ಜ್ಞಾನಿಗಳು ಯಾಕೆಂದರೆ ಸುಖ ದುಃಖ ಎರಡಕ್ಕೂ ಭಗವಂತನೆಯ ವಿಶೇಷ ಅನುಗ್ರಹಕ್ಕೆ ಕಾರಣವಾಗ್ತದೆ ಚಿಕ್ಕ ಮಗು ಹಾಲು ಕುಡಿಯಲಿಕ್ಕೆಳದಿರುವಾಗ ತಾಯಿ ಸಿಟ್ಟಿನಿಂದ ಒಂದು ಪೆಟ್ಟು ಹೊಡೆಯುತ್ತಾಳೆ ಆ ಮಗು ಜೋರಾಗಿ ಅಳತದೆ ಅಳತಾ ಅಳತಾ ಹಾಲು ಕುಡಿಯುತ್ತದೆ ಆಗ ಮಗು ಅಳತದೆ ಆದರೆ ಮಗುವಿಗೇನು ಹೆಚ್ಚು ನೋವಾದ್ದು ತಾಯಿಗೆ ನಾನು ಯಾಕಿದಕ್ಕೆ ಹೊಡೆದೆ ಅಂತ ತಾವಳೆ ಪಶ್ಚಾತ್ತಾಪ ಹೇಗೆ ಉಂಟಾಗ್ತದೋ ಭಗವಂತ ನಮಗೆ ಸಂಸ್ಕಾರ ಸಿಗಲುಸ್ಕರವಾಗಿ ಸಂಸಾರ ಕೊಟ್ಟಿದೆ ಇಲ್ಲಿ ಸುಖ ದುಃಖ ಲಾಭ ಹಾನಿ ಎಲ್ಲವೂ ಜೊತೆಯಲ್ಲಿ ಬರಬರ್ತಾ ಇವೆ ಪ್ರತಿ ಕ್ಷಣ ಕ್ಷಣಕ್ಕೂ ಪರಿವರ್ತನೆ ಆಗ್ತದೆ ಜಗತ್ತಿನಲ್ಲಿ ವಸ್ತು ಪರಿವರ್ತನೆ ಆಗ್ತದೆ ಮಹಾಪರಂಪರೆಯಂತಿರ್ತದೆ ಪರಿವರ್ತನೆಯೇ ಪ್ರಕೃತಿ ಶೀಲವಾಗಿರ್ತದೆ ಅದು ಇದರೊಳಗೆ ಅನುಭವದಿಂದ ಅದನ್ನು ತಿಳ್ಕೊಳ್ತಕ್ಕಂಥ ಆತ್ಮನು ಮಾತ್ರ ನಿರಂತರವಾಗಿ ಆನಂದದಲ್ಲಿ ಮಗ್ನನಾಗಿ ಪರಮಾತ್ಮ ಸಂಪರ್ಕದಿಂದಿರಬೇಕಾಗ್ತದೆ ಅದಕ್ಕಾಗಿ ನೀನು ಹೇಗಿಡುತ್ತೀಯೋ ಹಾಗಿರುತ್ತೇನೆ ಅಂತ ಎಲ್ಲ ಜ್ಞಾನಿಗಳು ಮಹತ್ತರ ಕೊಂಡಾಡಿದ್ದಾರೆ ಶ್ರೀಪಾದರಾಜಯತಿಗಳು ಸನ್ಯಾಸಿಗಳು ಸಳುವ ನರಸಿಂಹನಾಯಕ ಶ್ರೀಪಾದರಾಜಯತಿಗಳನ್ನು ರತ್ನ ಸಿಂಹಾಸನ ಕುಳ್ಳಿರಿಸಿ ತಿರುಪತಿ ಚಂದ್ರಗಿರಿಯಲ್ಲಿ ರತ್ನಾಭಿಷೇಕ ಮಾಡಿ ಪೀತಾಂಬರ ಸನ್ಯಾಸಿಗೆ ಗೌರವ ಕೊಡುತ್ತಾರೆ ಹಾಗೆ ಶ್ರೀಪಾದರಾಜರು ಮಹಾಪಂಡಿತೋತ್ತಮರು ಯತಿಗಳು ಕನ್ನಡದಲ್ಲಿ ದೇವರನ್ನು ಕೊಂಡಾಡಿ ಕೀರ್ತನ ರಚನೆ ಮಾಡಿದ್ದಾರೆ ನಿಟ್ಟ ಇರುವೆನೋ ಹರಿ ಹೊರೆಯ ಸನ್ಯಾಸಿಯ ನನ್ನ ಸಿಂಹಾಸನ ಕುಳ್ಳಿರಿಸಿ ರತ್ನಾಭಿಷೇಕ ಮಾಡಿಸಿ ಕೆಂಪಿ ಪಳೆ ಸೊಂಪಿನಂಚನ ಪೀತಾಂಬರ ಹೊದಿಸುವ ಕಪಿಲ ಹರೇ ನಿನ್ನ ಕೃಪೆಯು ತಪ್ಪಿದ ಮೇಲೆ ಕೌಪಿನ ದೊರೆಯೋದು ಸನ್ಯಾಸಿಯಾದ ನನಗೆ ಸ್ಥಾನಮಾನ ಕೊಟ್ಟಿದ್ದಿ ನಿನ್ನ ಕೃಪೆ ತಪ್ಪಿತ ಆದ್ರೆ ಸ್ಥಾನಮಾನ ಬೇಡಪ್ಪ ಸನ್ಯಾಸಿಗೊಂದು ಕೌಪಿನ ಕೊಡುವ ಬೇಡ ಬೇಡ ಹಾಗೆ ತಿರುಗುವ ನಿನ್ನ ಸಂಕಲ್ಪಕ್ಕನುಗುಣವಾಗಿ ಮಹಾಮಹಾಪುರುಷರ ಆದರ್ಶ ನಾವು ತಿಳಿಯಬೇಕು ಶ್ರೀಪತಿ ಮಾನದವನಃ ಸ್ಥಾನಮಾನ ಗೌರವಗಳು ದೊರಕಿದಾಗ ಇದಕ್ಕೆ ನಾನು ಕಾರಣ ನನ್ನ ಯೋಗ್ಯತೆ ಹೀಗನ್ನು ಬೇಡ ಭಗವಂತನನ್ನಂತಹ ಸ್ಥಾನಮಾನ ವಿಜಯನಗರದ ಕೃಷ್ಣದೇವರಾಜ ವ್ಯಾಸತೀರ್ಥರನ್ನು ತನ್ನ ಗುಂಟಾದ ಪರಿಹಾರ ಮಾಡಲುಗೋಸ್ಕರವಾಗಿ ಸಿಂಹಾಸನದವರನ್ನು ಕುಳ್ಳಿರಿಸಿ ನೀವೇ ರಾಜರಿದಿಕ್ಕೆ ಎಂಬುದಾಗಿ ತನ್ನ ಅಧಿಕಾರವನ್ನು ಚರಣ ಕಲ್ಪಿಸಿದಾಗ ವ್ಯಾಸತೀರ್ಥ ಒಂದು ಕೀರ್ತನ ರಚನೆ ಮಾಡಿದ್ದಾರೆ ಬಂದ ಕೀ ಋತಿ ಗರ್ಪಿಸಿ ತನ್ನ ಜೀವನವನ್ನು ಭಗವಂತನ ಪ್ರಸಾದವಾಗಿಸಿಕೊಂಡ್ರು ಇದಕ್ಕೆ ನಾನು ಕಾರಣ ನನ್ನಿಂದ ಆಯಿತು ಹೊಂದಿಲ್ಲ ನನ್ನ ಮೂಲಕ ಈ ಕಾರ್ಯ ಮಾಡಿಸಿರತಕ್ಕಂಥವನ್ನೇನು ಅಂತ ಭಗವಂತನ ಗರ್ಪಿಸಿದ್ದಾರದನ್ನು ಪರಮಾತ್ಮ ಹೀಗೆ ಶರಣು ಬಂದವನನ್ನು ಆ ಪಂಡಿತನೇ ಇರಲಿ ಏನು ತಿಳಿದಿರತಕ್ಕಂಥ ಸಾಮಾನ್ಯ ವ್ಯಕ್ತಿ ಇರಲಿ ಅವನ ಶುದ್ಧವಾದ ಸುದವಾದ ಸ್ನೇಹ ರೂಪವಾದಂತಹ ಭಕ್ತಿಗೆ ಒಲಿದು ಭಗವಂತ ಕಾಪಾಡ್ತಾರಂತೆ ಅದಕ್ಕಾಗಿ ಕನ್ನಡಿಗರ ಆರಾಧ್ಯ ದೈವ ಮೂರು ಮೂರು ಒಂದೇ ಸ್ವರೂಪ ನಾಮರೂಪಗಳು ಮಾತ್ರ ಬೇರೆ ಬೇರೆ ತಿರುಪತಿಯ ಶ್ರೀನಿವಾಸ ವೇದಬ್ರಹ್ಮ ಉಡುಪಿಯ ಶ್ರೀಕೃಷ್ಣ ಅನ್ನಬ್ರಹ್ಮ ಅನ್ನ ಅಂದರೆ ಊಟ ಅಂತರ್ಥ ಅಲ್ಲ ಜ್ಞಾನ ಅಂತರ್ಥ ಅನ್ನಂ ಅನ್ನಾದ ಏವಚ ಅಂತ ಭಗವದ್ಗೀತೆಯಂತಹ ತತ್ವಜ್ಞಾನ ಎಲ್ಲವನ್ನು ಲೋಕೊಟ್ಟು ಉದ್ದಾರ ಮಾಡಿರತಕ್ಕಂತಹ ಪರಿಪೂರ್ಣ ಆದಂತಹ ಶ್ರೀ ಕೃಷ್ಣ ಜ್ಞಾನಬ್ರಹ್ಮರಪುರದ ವಿಠಲ ನಾದಬ್ರಹ್ಮ ಎಲ್ಲ ಕರ್ನಾಟಕ ಪರಂಪರೆಯ ಹರಿದಾಸರುಗಳು ವೇದ ಬ್ರಹ್ಮ ನಾದಬ್ರಹ್ಮ ಮಧ್ಯ ಜ್ಞಾನಬ್ರಹ್ಮ ಕೃಷ್ಣನಿಟ್ಟು ಉಪಾಸನೆ ಮಾಡಿದರು ಸಾಹಿತ್ಯಕ್ಕೆ ಮೂಲವಾದುದು ವೇದ ಸಂಗೀತಕ್ಕೆ ಮೂಲವಾದುದು ನಾದ ಅದರ ಜೊತೆಗೆ ಶ್ರೀಕೃಷ್ಣ ಕೊಟ್ಟಂತಹ ದಿವ್ಯ ಬೋಧ ಇದರ ಸ್ವಾದವನ್ನು ಜನರಿಗೆ ಕೊಟ್ಟು ಜನರ ಉದ್ಧಾರ ಮಾಡಿದವರು ಕರ್ನಾಟಕದ ಹರಿದಾಸರುಗಳು ಅವರ ಆರಾಧ್ಯ ದೈವ ವಿಠಲ ಹದಿನೆಂಟು ಪುರಾಣದಲ್ಲಿಯೂ ವಿಠಲ ಹೆಸರಿಲ್ಲ ವಿಷ್ಣು ಸಹಸ್ರನಾಮದಲ್ಲಿಯೂ ವಿಠ್ಠಲಾ ಅಂಬ ಹೆಸರು ಇಲ್ಲ ಎಲ್ಲೂ ಇಲ್ಲದ ಹೆಸರನ್ನು ನಾವು ದೇವರಿಗೆ ತ್ಯಾಗ ಕರೆದು ಅಂದರೆ ಅದು ಕನ್ನಡದ ಪ್ರಾಕೃತ ಶಬ್ದ ಅದು ನಮಗೆಲ್ಲಿ ಪ್ರೀತಿ ಉಂಟು ನೋಡಿ ಅಲ್ಲಿ ನಾವು ಹೆಸರು ಕೆಡಿಸ್ತೇವೆ ಮಗುವಿಗೆ ಕೃಷ್ಣ ಅಂತ ಹೆಸರಿಟ್ಟಿಡ್ತೇವೆ ಅವನ ಕಿಟ್ಟು ಅಂತ ಕರೆಯುವುದು ಕೃಷ್ಣ ಕಿಟ್ಟು ವಿಷ್ಣು ಬಿಟ್ಟು ಅದಕ್ಕಾಗಿ ಅವನನ್ನು ವಿಠು ವಿಠಲ ಬಿಟ್ಟಿಗಾ ಹೀಗೆಲ್ಲ ನಾನಾ ರೀತಿಯಲ್ಲಿ ಕರೆದು ಜಗದ್ವಿಠ ಕರೆದು ಇದನ್ನು ಎಂಟ್ನೂರು ವರ್ಷದ ಹಿಂದಿನ ಸಂತ ಜ್ಞಾನೇಶ್ವರರು ಒಂದು ಅಭಂಗದಲ್ಲಿ ಹೇಳ್ತಾರೆ ಕಾನಡ ವಿಠಲೂ ಕರ್ನಾಟ ಕಾನಡ ವಿಠ ಕರ್ನಾಟ ಮೊದಲೇ ಕಾನಡ ವಿಠಲೂ ಕರ್ನಾಟ ಹೇ ಕನ್ನಡಿಗನೇ ಕರ್ನಾಟಕದ ವಿಠಲನೆ ನನಗೆ ಗುಚ್ಚಿ ಹಿಡಿಸಿಬಿಟ್ಟಿಯಲ್ಲೇನು ಅಂದಿದ್ದಾನೆ ದೇವಕಾನಡೆ ತೀರ್ಥಾನಡೆ ಸಂತ ಏಕನಾಥ ಮಹಾರಾಜರು ವರ್ಣನೆ ಮಾಡ್ತಾರೆ ಯಾಕೆ ಹೇಳಿದೆವು ಅಂದರೆ ವಿಠ್ಠಲಾಂ ಪದಕ್ಕೆ ಅರ್ಥ ಮಾಡುವಾಗ ವಿದ್ ಅಂದರೆ ಜ್ಞಾನ ಠಾನ್ ಅಂದರೆ ಶೂನ್ಯ ಜ್ಞಾನ ಇಲ್ಲದವರು ಏನು ಜ್ಞಾನ ಇಲ್ಲದೆ ಭಕ್ತಿಯಿಂದ ಬೇಡಿದರು ಲಾತಿ ಘೃಣಾತಿ ಹಾಗೆ ವಿಠ ಮೂರು ಪದಗಳನ್ನು ಸಿದ್ಧಾಂತ ಕೌಮುದಿಯ ಭಾಷ್ಯದಲ್ಲಿ ವರ್ಣನೆ ಮಾಡಿದ್ದಾರೆ ವಿದ್ಯಂದರೆ ಜ್ಞಾನ ಜ್ಞಾನ ಇಲ್ಲದೆ ಭಕ್ತಿಯಿಂದ ಅನುಗ್ರಹ ಮಾಡತಕ್ಕಂಥ ಮನಾದ್ರಿಂದ ವಿಠಲ ಹೆಸರು ತೀರ್ಥಪ್ರ ಬಂಧದಲ್ಲಿ ಕೂಡ ಇದನ್ನು ವರ್ಣನೆ ಮಾಡಿದ್ದಾರೆ ಅಂತಹ ವಿಠ್ಠಲನ ಭಕ್ತಿ ಕರ್ನಾಟಕದಲ್ಲಿ ಉಪಕ್ರಮವಾದುದೇ ಶ್ರೀಪಾದರಾಜಯತೆಗಳಿಂದ ಐನೂರು ವರ್ಷ ಹಿಂದೆ ಅವರ ಅಂಕಿತ ರಂಗವಿಠಲ ಅವರ ಶಿಷ್ಯರೇ ವ್ಯಾಸತೀರ್ಥರು ವ್ಯಾಸತೀರ್ಥರ ಶಿಷ್ಯರೇ ವಾದ್ಯರಾಜಿಗಳು ಆ ವಾದ್ಯರಾಜ ವಿಜಯೇಂದ್ರಮ್ಮ ಇಬ್ಬರೂ ಕೂಡ ಕನ್ನಡದಲ್ಲಿ ಅಸಂಖ್ಯಾತ ಕೀರ್ತನ ರಚನೆ ಮಾಡಿದರು ವಾದರಾಜದಂತಹ ಮಹಾಪುಣ್ಯ ಪುರುಷರು ಮೂರು ಇಪ್ಪತ್ತು ವರ್ಷಗಳ ಕಾಲ ಇದ್ದ ಲಾತವ್ಯ ರುಜುಪದಸ್ಥರು ಮುಂದೆ ಮುಖ್ಯಪ್ರಾಣನ ಪಟ್ಟಕ್ಕೆ ಬರತಕ್ಕಂಥ ಬ್ರಹ್ಮಪಟ್ಟಕ್ಕೆ ಬರೋ ಯೋಗ್ಯತೆ ಇದ್ದಂತಹ ಆ ಮಹಾನ್ ಋಜುಗಳ ಸಾಮರ್ಥ್ಯವುಳ್ಳವರು ಮುಂದಿನ ವಾಯುದೇವರ ಪಟ್ಟಕ್ಕೆ ಬರತಕ್ಕಂಥವ್ರು ಇಂಥವರೇ ಸಾವಿರಾರು ಕೀರ್ತನೆಗಳನ್ನು ಹಯಗ್ರೀವನ ಹೆಸರಿನ ಹಯವದರಾಮನಾಮ ನಿರ್ಮಾಣ ಮಾಡಿದರು ಇದಕ್ಕೆಲ್ಲ ವಿಠಲ ಭಕ್ತಿಯ ಆ ಶ್ರದ್ಧಾ ಪ್ರೇಮದ ಬೆಳವಣಿಗೆ ಕಾರಣವಾಗ್ತದೆ ಅಂಥ ಪಂಡರಿಂಗೆಯ ವಿಠಲನ ಉಪಾಸಕರು ಕರ್ನಾಟಕದ ದಾಸರುಗಳು ಅಂಥ ವಿಠ್ಠಲನನ್ನು ಪಂಧರಪುರ್ವದಿಂದ ಕರ್ನಾಟಕಕ್ಕೆ ತರಲು ರಾಮರಾಯ ಪರೀಕ್ಷೆ ಮಾಡ್ತಾನೆ ಪ್ರಯತ್ನ ಮಾಡ್ತಾನೆ ಅಂಥ ಒಂದು ಪಂಡರೀ ಮಹಾತ್ಮೆ ಅಂತಕ್ಕಂಥ ಕಥೆ ಐತಿಹಾಸಿಕವೂ ಹೌದು ಪರಂಪರೆಯಲ್ಲೂ ಬಂದದ್ದುಂಟು ಅಂಥ ಕಥಾಶ್ರವಣಕ್ಕೆ ಪ್ರಾರಂಭದಲ್ಲಿ ಅವರನ್ನು ಗುಣಗಾನ ಮಾಡುವಾಗ ಸದಯ ಧವಲಹಾಸಂ ವಿಠ್ಠಲಂ ಚಿಂತೆಯಾಮಿ ಸದಾಕಾಲ ಮುಗುಳು ಲಗುತ್ತಿರತಕ್ಕಂತಹ ಭಕ್ತರಲ್ಲಿ ದಯ ತೋರತಕ್ಕಂಥ ಚಿಂತಿಸುತ್ತೇನೆ ಅಂತ ಅಂಥ ವಿಠಲನ ಭಜನೆ ಎಲ್ಲ ತಾಯಂದರು ನೆರೆದಂಥ ಅಣ್ಣ ತಮ್ಮಂದರು ಕರತಾಡನ ಯುಕ್ತವಾಗಿ ವಿಠಲ ವಿಠಲ ಪಾಂಡುರಂಗ ಪಂನಾಥ ಪಾಂಡುರಂಗ ಈ ಸಂಕೀರ್ತನ ಹೇಳಿ ಕಥಾ ವಿಷಯವನ್ನು ಪ್ರವೇಶ ಮಾಡುತ್ತೇನೆ ವಿಠಲ ವಿಠಲ ಪಾಂಡುರಂಗ ಜಯಹರಿ ವಿಠಲ ಪಾಂಡುರಂಗ ಈ ವಿಠಲ ನಾಮವನ್ನು ವೈದಿಕ ಪರಂಪರೆಯಲ್ಲಿ ನಿಲ್ಲಿಸಿದವರು ಶ್ರೀಮನ್ಮಧ್ವಾಚಾರ್ಯರು ಮಧ್ವಾಚಾರ್ಯ ಎಂಟು ಮಂದಿ ಶಿಷ್ಯರಲ್ಲಿ ಮೂರು ಮಠಕ್ಕೆ ಆರಾಧ್ಯ ದೇವ ವಿಠ್ಠಲ ಪೇಜಾವರ ಮಠಕ್ಕೆ ಕುತ್ತಿಗೆಯ ಮಠಕ್ಕೆ ಶಿರೂರು ಮಠಕ್ಕೆ ಆರಾಧ್ಯ ದೇವಿ ವಿಠಲ ಆ ವಿಠಲನ ಪರಂಪರೆಯನ್ನು ಸಂಗೀತದ ಮೂಲಕ ಸಂಕೀರ್ತನೆಯ ಮೂಲಕ ಅಂಕಿತ ಹಾಕುವ ಮೂಲಕ ಜಗತ್ತಿಗೆ ಮೊದಲು ಪ್ರಾರಂಭ ಮಾಡಿಕೊಟ್ಟವರು ಮಧ್ವಾಚಾರ್ಯರು ಹನ್ನೆರಡನೇ ಶತಮಾನದ ಆದಿಭಾಗದಲ್ಲಿ ಮಧ್ವಾಚಾರ್ಯರು ಸಮಸ್ತ ಸರ್ವಜ್ಞ ಜ್ಞಾನವುಳ್ಳವರು ಸಂಗೀತಶಾಸ್ತ್ರವರೇ ಕರತಲಾಮೂಲಕವಾಗಿತ್ತು ಸುಮಧ್ವ ವಿಜಯದಲ್ಲಿ ಮಧ್ವಾಚಾರ್ಯರು ಗೋಮಾಂತಕಕ್ಕೆ ಹೋದಾಗ ಗೋವಾಕ್ಕೆ ಪಶುಪೆ ಎಂಬ ಊರಿನಲ್ಲಿ ಅಲ್ಲಿಯ ಜನರು ಮಾಡಿದ ಪ್ರಾರ್ಥನೆಯಂತೆ ನೀವು ಮುಖ್ಯಪ್ರಾಣನ ಅವತಾರವೆಂಬುದಾಗಿ ನಮಗೆ ಜ್ಞಾನ ಹೇಳ್ತಾರೆ ಮುಖ್ಯಪ್ರಾಣದೆಯವರು ನಾದಬ್ರಹ್ಮರು ಸಕಲಶಾಸ್ತ್ರ ತಿಳಿದವರು ನೀವು ಸನ್ಯಾಸಿಗಳು ಸಂಗೀತಶಾಸ್ತ್ರದ ಕುರಿತು ನಮಗೆ ಹಾಡಿ ಅದರ ಲಕ್ಷಣ ತೋರಿಸಬೇಕು ಅಂದಾಗ ಮಧುರ ಕಂಠದಿಂದ ಗಾನಾಮೃತಾನ ಹರಿಸಿದಾಗ ಬರಗಾಲದಲ್ಲಿ ಬಿದ್ದ ಗಿಡ ಗಿಡಮರ ಬಳ್ಳಿಗಳಿಗೆ ಸಿಗುರು ಫಲಗಳು ಮೂಡಿತು ಅಂತ ಮಧ್ವಜದಲ್ಲಿ ವಿವರಣೆ ಬಂದಿದೆ ಅದಕ್ಕೆ ಅವರು ಕೃಷ್ಣನನ್ನು ಸಮುದ್ರ ತೀರದಿಂದ ಉಡುಪಿಗೆ ತರುವಾಗ ಹಾಡಿದಂತಹ ದ್ವಾದಶ ಸ್ತೋತ್ರ ಸಂಗೀತ ಶಾಸ್ತ್ರಕ್ಕ ಗುಣವಾಗಿರ್ತಕ್ಕಂಥದ್ದು ಸುಜನೋದಿ ಸೌರ ಪೂರ್ಣ ಚಂದ್ರ ಗುಣ ನವಾಜನೋದ ಆಚಾರ್ಯ ದ್ವಾದಷ್ಟು ಅಂದರೆ ಒಂದು ಸುಲಭವಾಗಿ ಹೇಳಲಿಕ್ಕೆ ಎಷ್ಟು ಸುಂದರವಾಗಿ ಮತ್ಸ್ಯಕ ರೂಪ ಲಯೋಧ ವಿಹಾರಿ ವೇದ ವಿನೇಂದ್ರ ಚತುರ್ಮ ಪಂಜ ಉತ್ಮ ಸ್ವರೂಪಕ ಮಂದರಧಾರಿ ಲೋಕ ವಿಧಾನಕ ದೇವೇಧ ಸೂಕರ ರೂಪಕ ದಾನಮ ಶತ್ರು ಭೂಮಿ ವಿಧಾನಕ ಯಜ್ಞ ವರಾಂದ ದೇವ ನಸಿರುವ ಹಿರಣ್ಯಕ ಶತ್ರು ವಾಮನ ವಾಮನ ಮಾಣ ಕೂಲಾಂತಕ ಕಾರಣೂತ ರಾಮ ಪ್ರಭುತ್ವ ಸೂರ್ಯಲಿ ಕೂಲಾಂತಕ ಶ ಿನಂದನ ಸುಂದರ ರೂಪ ಣಿ ವಲ್ಲಭ ಪಾಂಡವ ಬಂದು ದೈತ್ಯ ವಿಮೋಹಕ ನಿತ್ಯ ಸುಖೆ ದೇವ ಸುಬೋಧಕ ಬುದ್ಧ ಸ್ವರೂಪ ದುಷ್ಟ ಕೂಲಾಂತಕ ಕಲ್ಕಿ ಸ್ವರೂಪ ಧರ್ಮ ವಿವರ್ಧನ ಮೂಲ ಯುಗಾದೆ ಹೀಗೆ ರಚನೆ ಮಾಡಿ ಕೊನೆಗೆ ಅಂಕಿತ ಹಾಕ್ತಾರೆ ಆನಂದ ತೀರ್ಥ ಪರಾನಂದ ವರ ಆನಂದ ತೀರ್ಥ ಪರಾನಂದ ಪುರಂದ್ರ ವಿಠಲ ವಿಜಯವಿಠಲ ಹೇ ಕೊರೆ ದೇವರಿಗೆ ಅರ್ಪಣೆ ಮಾಡ್ತಾರೆ ಆ ಸಂಪ್ರದಾಯವನ್ನ ಪ್ರಪಂಚಕ್ಕೆ ರುಣಿಸಿರ್ತಕ್ಕಂಥವ್ರು ಶ್ರೀಮನ್ ಮಧ್ವಾಚಾರ್ಯರು ಅಲ್ಲಿಂದ ಭಕ್ತಿಶಾಸ್ತ್ರಕ್ಕೆ ಸುಂದರ ರೂಪ ಬಂತು ಪರಶುರಾಮ ಸೃಷ್ಟಿಯ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಜಿಲ್ಲೆಯ ಸರ್ವೋತ್ಕೃಷ್ಟವಾದ ಯಕ್ಷಗಾನ ಇದರ ಮೂಲ ರೂಪ ಆ ಮಧ್ವಾಚಾರ ಭಾರತದ ತಾತ್ಪರ್ಯ ನಿರ್ಣಯದಲ್ಲಿ ಬಂದ ಕಥೆಗಳೇ ಯಕ್ಷಗಾನ ಪ್ರಸಂಗಗಳು ನೀವು ನೋಡ್ತೀರಿ ಸಾತ್ವಿಕವಾದಂಥ ವೇಷಗಳು ಯಕ್ಷಗಾನದಲ್ಲಿ ಕಸ್ತೂರಿ ತಿಲಕೆಯಾಗಿಟ್ಟುಕೊಂಡು ವೈಷ್ಣವ ವೇಷವನ್ನು ವ್ಯಕ್ತಗೊಳಿಸ್ತಾರೆ ಈ ರೀತಿಯಲ್ಲಿ ಕಲಾತ್ಮಕವಾಗಿ ಸಂಗೀತದ ಮೂಲಕ ಹರಿಕಥೆಯ ಮೂಲಕ ಆದರ್ಶದ ಮೂಲಕ ಅನುಸರಣೆಯ ಮೂಲಕ ಜಗತ್ತಿಗೆ ವಿಠ್ಠಲ ಭಕ್ತಿಯನ್ನು ಪ್ರಾಕೃತ ಜನರು ಕೂಡ ಆ ಭಗವನ್ನಾಮ ಹೇಳಲಿಕ್ಕೆ ನಾಮ ಸಂಕೇತನ ಉಪಕ್ರಮ ಮಾಡಲಿಕ್ಕೆ ಮೂರು ಮಠಗಳಲ್ಲಿ ವಿಠ್ಠಲನೇ ಆರಾಧ್ಯ ದೈವ ಮಾಡ್ತಾರೆ ಆದ್ದರಿಂದ ಆಚಾರ್ಯರಿಗೆ ಸಮ್ಮತವಾದಂಥ ಮಠ ಇದು ವಿಠಲ ವಿಠಲ ಪಾಂಡುರಂಗ ಅನಾಥನಾಥ ಪಾಂಡುರಂಗುರಂಗ ಪಂಡರೀನಾಥ ಭಗವಾನ ಕೇ ಅಂಥ ವಿಠ್ಠಲ ಸಂಪ್ರದಾಯವನ್ನು ನಮಗೆ ಆಚಾರ್ಯರು ಕೊಟ್ಟರು ಆ ಪರಂಪರೆಯಲ್ಲಿ ದಾಸರುಗಳು ಮುಂದೆ ಸಕಲ ಮಧ್ವಶಾಸ್ತ್ರವನ್ನು ಜನರಿಗೆ ಅರ್ಥವಾಗುವ ಸುಲಭ ಭಾಷೆಯಲ್ಲಿ ಶ್ರೀಪಾದರಾಜ ವ್ಯಾಸ ತೀರ್ಥದಂಥ ಪಂಡಿತೋತ್ತಮ ಯತಿಗಳು ಪುರಂದರದಾಸರು ಕನಕದಾಸರು ವಿಜಯದಾಸರೇ ಮುಂತಾದ ಮಹಾತ್ಮನಿಂದ ಲೋಕಕ್ಕೆ ಅದನ್ನು ಪ್ರಚುರ ಕೊಯ್ತಾರೆ ಅಂಥ ವಿಠ್ಠಲನ ಪುಣ್ಯ ಸ್ಥಳವೇ ಪಂಡರಪುರ ಅಂತ ನಾವು ಕರೀತೇವಲ್ಲ ಅದು ಕನ್ನಡದ ಹೆಸರು ಪಂಡರಿಂಗೆ ಅಂತ ಈ ಪ್ರಕಾರ ಇತ್ತು ಶಿಲಾಶಾಸನಗಳಲ್ಲಿ ಪಂಡರಿಗೆ ವಿಠ್ಠಲ ಅಂತ ಹೆಸರಿದೆ ಚೌಂಡರಸ ಅಂದ ರಾಜಕವಿ ವಿಠಲಾಷ್ಟಕ ಅಂತ ಬರೆದಿದ್ದಾರೆ ಅದರಲ್ಲಿ ಅದರಲ್ಲಿಯೂ ಕೂಡ ಜಗದ್ವಿಠ ಅಂತ ಕರೆಯುತ್ತಾ ಇದ್ದಾರೆ ಅಂಥ ಪಾಂಡುರಂಗ ವಿಠಲನ ಮಹಿಮೆ ಪಂಡರಿ ಮಹಾತ್ಮೆ ಎಂಥ ಮಹಿಮೆಯಿಂದ ಭಕ್ತರನ್ನು ರಕ್ಷಣೆಗೊಳಿಸ್ತಾರೆ ಮೊದಲನೆಯ ಭಕ್ತನೇ ಪುಂಡರೀಕ ಪೌಂಡರಿಕ ಕ್ಷೇತ್ರ ಅಂತ ಅದಕ್ಕೆ ಹೆಸರು ಆ ಪುಂಡರೀಕನಿಗೆ ಒಲಿದವ ವಿಠಲ ಅದರ ಚರಿತ್ರೆಯನ್ನು ಮರಾಠಿಯಲ್ಲಿ ನಾಮದೇವರು ವರ್ಣನೆ ಮಾಡ್ತಾರೆ ವಿಠ್ಠಲನಿಗೆ ಕನ್ನಡ ಮಾತ್ರ ಭಾಷೆ ಬರೋದು ಅವ ಕನ್ನಡಿಗ ಪುಂಡಳಿಕನಿಗೆ ಮರಾಠಿ ಮಾತ್ರ ಭಾಷೆ ಬರೋದು ಅವ ಮರಾಠಿಗ ಇಬ್ಬರು ಮಾತಾಡಲಿಕ್ಕಾಗಲಿಲ್ಲ ಅಂತೆ ವಿಠಲ ಕಾನಡೆ ಬೋಲು ದಾನೆ ವಿಠಲ ಕಾನಡೆ ಬೋಲು ದಾನೆ ಚಾಚಿ ಭಾಷಾಕ ವಿಠಲನಿಗೆ ಕನ್ನಡ ಮಾತ್ರ ಮಾತಾಡಲಿಕ್ಕೆ ಭಾಷೆ ಅರ್ಥ ಆಗುವುದಿಲ್ಲ ಕಲ್ಪದ ವೈವಸ್ಮೃತ ಬನ್ವಂತರದ ಇಪ್ಪತ್ತೆಂಟನೆಯ ಕಲಿಯುಗೆ ಪ್ರಾಪ್ತ ಆದರೂ ಕೂಡ ಅವರು ಪರಸ್ಪರ ಮಾತಾಡಿಕೊಳ್ಳೇ ಇಲ್ಲ ಹೇಳಿ ಕೊನೆಗೆ ನಾಮದವ್ರು ಹೇಳ್ತಾರೆ ಭಕ್ತಿಗೆ ಯಾವ ಭಾಷೆಯೂ ಬೇಕಾಗಿಲ್ಲ ಅದು ಹೃದಯದ ಭಾಷೆ ಅಂತ ನಾವು ದೇವರ ಹತ್ರ ಬಾಯಿಯಿಂದ ಮಾತಾಡಲಿಕ್ಕಾಗುವುದಿಲ್ಲ ಅಂತಃಕರಣದ ಮೂಲಕ ಯಾರ ಹಾಗೆ ಶ್ರದ್ಧಾಭಕ್ತಿಯಿಂದ ಶರಣು ಬರ್ತಾನೋ ಅವನಲ್ಲಿ ಜ್ಞಾನ ಇಲ್ಲದಿದ್ದರೂ ತಾನ ಜ್ಞಾನವನ್ನು ಕೊಟ್ಟು ಆ ಭಕ್ತರನ್ನು ಉದ್ಧಾರ ಮಾಡ್ತಾನೆ ಅಂತಹ ಪಂಡರೀ ಮಹಾತ್ಮೆ ಕಥಾ ಉಪಕ್ರಮ ಮಾಡ್ತೇವೆ ಭಗವದ್ಭಜನೆಯಿಂದ ಚಿತ್ತ ಶುದ್ಧಿ ಮುಂದಿನ ಚರಿತ್ರ ಶ್ರವಣ ಮಾಡುವಾಗ ಅದೇ ಪರಂಪರೆಯ ಮಹತ್ತನ್ನು ಚಿಂತನೆ ಮಾಡಬೇಕು ಪಂಡರಪುರ ಚಂದ್ರಭಾಗ ಭೀಮಾರಥಿಯ ತೀರ ಸಮಸ್ತ ಭಕ್ತನ ಪಾಪವನ್ನು ಕಳೆಯಲೋಸ್ಕರವಾಗಿ ಕಲಿಯುಗದಲ್ಲಿ ತಾನು ಪ್ರಕಟನಾದ ಪುಂಡಳೀಕನಿಗಾಗಿ ಮಾತಾಪಿತೃರ ಸೇವೆ ಮಾಡತಕ್ಕಂಥ ಆ ಪುಂಡಳೀಕನು ಬೇರೆ ದೇವರ ಪೂಜೆ ಮಾಡಲಿಲ್ಲ ತಂದೆ ತಾಯಿಗಳೇ ನನಗೆ ಮಾತೃಪಿತೃ ಸ್ವರೂಪರೇ ಪರಮಾತ್ಮ ಸ್ವರೂಪ ಹೀಗೆ ತಿಳಿದು ವೃದ್ಧ ಮಾತಾಪಿತೃ ಸೇವೆಯಲ್ಲಿ ತೊಡಗುತ್ತಾರೆ ಭಗವಂತದಕ್ಕೆ ಮೆಚ್ಚಿತ ಯಾಕೆಂದರೆ ತಂದೆ ತಾಯಿಯಲ್ಲಿ ಅಂತರ್ಯಾಮಿಯಾಗಿ ಪುತ್ರ ಪ್ರೇಮವನ್ನು ಪ್ರಕಟ ಮಾಡುವ ಪರಮಾತ್ಮ ಅಂಥ ಪಾಂಡುರಂಗ ಒಲಿದು ಬಂದರೆ ನೋಡೋ ನಿನ್ನ ಅನುಗ್ರಹಕ್ಕೆ ಬಂದಿದ್ದೇನೆ ಎಂದಾಗ ಒಂದು ಇಟ್ಟಿಕಲ್ಲನ್ನು ಎಸೆದು ಇಟ್ಟಿಗೆಯನ್ನು ಮುಂದಕ್ಕೆಸೆದು ಪ್ರಭೋ ಬಂದೆ ವೃದ್ಧ ಮಾತಾಪಿತ್ರ ಉಣಿಸ್ತಾ ಇದ್ದೇನೆ ಅದನ್ನು ಮುಗಿಸಿ ನಿನ್ನ ಹತ್ರ ಬರ್ತೇನೆ ಆ ಇಟ್ಟಿಕಲ್ಲಿನ ಮೇಲೆ ಕಟಿಯಲ್ಲಿ ಕರವಿಟ್ಟು ಮಣಿತವಿಲ್ಲದ ನೇರ ಭಂಗಿಯಲ್ಲಿ ನಿಂತಿದ್ದಾನೆ ಅಭಂಗ ವಿಠಲ ಮಾತಾಪಿತೃಗಳ ಸೇವೆಯನ್ನು ಮಾಡಿರತಕ್ಕಂಥ ಭಕ್ತನಿಗೆ ಒಲಿದು ಅವನಿದ್ದಲ್ಲಿಗೆ ತಾನು ಬಂದಿರತಕ್ಕಂಥ ವಿಠ್ಠಲ ಪಾಂಡುರಂಗ ಕೋಟಿ ಕೋಟಿ ಕನ್ನಡಿಗರ ಹೃದಯದ ಹೃದಯವಾಗುವಂತೆ ಎಲ್ಲ ವಿಜಯವಿಠಲ ಪುರಂದರವಿಲ ಶೀಷವಿಠಲ ಶೇಷವಿಠಲ ಎಲ್ಲ ವಿಠಲನ ಹೆಸರಿನಲ್ಲಿ ಸಾವಿರಾರು ಸಹಸ್ರಾರು ಲಕ್ಷಾಂತರ ಕೀರ್ತನೆಗಳು ಹೊರಹೊಮ್ಮಿದವು ಅಂತಹ ಪಂಡುರಿಂಗಯ ಪಾಂಡುರಂಗವಿಠಲನ ಮಹಿಮೆಯನ್ನು ವರ್ಣನೆ ಮಾಡ್ತಾ ಮಾಡ್ತಾ ಮೂಲ ಕಥೆಯ ಕಡೆಗೆ ನಾವು ಲಕ್ಷ್ಯಹರಿಸುವಾಗ ವಿಜಯನಗರದ ಅರಸು ಅಳಿಯ ರಾಮರಾಯ ಕೃಷ್ಣದೇವರಾಜನ ವೈಭವೋಪೇತವಾದಂಥ ಆಡಳಿತ ಬಳಿಕ ಬಂದವರಾಮರಾಯ ಅವನು ದೇವಿಯ ಉಪಾಸಕ ಭುವನೇಶ್ವರಿ ಶ್ರೀ ಭೂ ದುರ್ಗಾ ಲಕ್ಷ್ಮೀ ದೇವಿಯ ಮನ ಮನೆತನದ ದೇವಿ ಅವಳಿಗಾಗಿ ಭವ್ಯ ಮಂದಿರ ಕಟ್ಟಿಸಿದ್ದಾನೆ ಅರಮನೆಯಲ್ಲಿ ಏನೇನು ಭೋಗಭಾಗ್ಯಗಳುಂಟೋ ಅದೆಲ್ಲ ದೇವಿಗೆ ಅರ್ಪಣೆ ಮಾಡ್ತಾನೆ ಪ್ರತಿ ಕೂಡ ಆ ಜಗಜ್ಜನಿನ ಮುಂದೆ ಬಂದು ಭಕ್ತಿಯಿಂದ ಪೂಜಾ ಪುರಸ್ಕಾರ ತಾನೇ ಮಾಡ್ತಾನೆ ಇನ್ನೊಬ್ಬರದ್ದಕ್ಕೆ ನೇಮಿಸಿರ್ತಕ್ಕಂಥವನಲ್ಲ ತಾನೇ ಪೂಜೆಯನ್ನು ಮಾಡಿ ದೇವಿಗೆ ಆಭರಣಾದಿಗಳಿಂದ ಅಲಂಕಾರ ಮಾಡ್ತಾನೆ ಅರಮನೆಯಲ್ಲಿ ಏನೇನು ಮಾಡ್ತೇವೋ ಆಭರಣಗಳು ಮೊದಲು ದೇವಿಗೆ ಮಾಡಿ ಹಾಕಿ ಆಮೇಲೆ ತಾವು ಮಾಡತಕ್ಕಂಥವು ಇಂಥ ನಿಯಮ ಇಟ್ಟಿದ್ದಾರೆ ಆದರೆ ಇವನ ಭಕ್ತಿ ಸಾತ್ವಿಕವಾಗಿರದೆ ಅದರೊಳಗೆ ಅಹಂಕಾರ ತುಂಬಿತ್ತು ಅದನ್ನು ದೇವಿಗೆ ಮುಂದೆ ಎಷ್ಟೋ ಸರಿ ಹೇಳ್ಕೊಳ್ತಾನೆ ಜಗದಂಬ ನಿನ್ನನ್ನು ಶ್ರೀಮಂತವಾಗಿ ಮಾಡಿದ್ದು ನಾನು ಇಷ್ಟೆಲ್ಲ ಒಡವೆ ಇಷ್ಟೆಲ್ಲ ವೈಭವ ನಿನಗೆ ಯಾರು ಮಾಡಿದ್ದಾರೆ ನಿನ್ನಂಥ ದೇವಿ ಇಲ್ಲ ಹಾಗೆ ನನ್ನಂಥ ಭಕ್ತನು ಇಲ್ಲ ಅಂತ ಹೇಳ್ಕೊಳ್ತಾ ಇದ್ದ ನಿತ್ಯ ಭಕ್ತಿ ಇಲ್ಲ ಅಹಂಕಾರ ಬಂದರೆ ಅದೊಂದು ದೊಡ್ಡ ದೋಷವಾಗ್ತದೆ ಪ್ರತಿನಿತ್ಯ ಭಗವತಿಯನ್ನು ಯಾರೊಬ್ಬರನ್ನ ಒಳಕ್ಕೆ ಬಿಡದೆ ತಾನೇ ಶ್ರದ್ಧೆಯಿಂದ ಪೂಜೆ ಮಾಡ್ತಾನೆ ಆದರೆ ಆ ಭಕ್ತಿಯ ಶ್ರದ್ಧೆಯ ಜೊತೆಗೆ ಇಷ್ಟು ದೊಡ್ಡ ಭಕ್ತಿ ಯಾರು ಮಾಡ್ತಾರೋ ಅಹಂಕಾರ ಒಳಗು ತುಂಬಿದೆ ಏಕ ಪ್ರಕಾರ ದೇವಿಯನ್ನು ಕೊಂಡಾಡ್ತಾನೆ ನೀನು ಉಪಾಸನೆ ಮಾಡ್ತೀರ ನಂದಿನಿ ವಿಲಾಸಿ ಇದು ಶ್ರೀ ಭೂ ದುರ್ಗಾಳುಪುರದ ಕಟೀಲಿನ ಜಗನ್ಮಾತೆ ರಬರಾಂಬೆ ನಂದಿನಿ ನಾಮಕ ನದಿ ತಟಾಕದಲ್ಲಿ ಮಧ್ಯದಲ್ಲಿ ನೆಲೆಸಿರ್ತಕ್ಕಂಥ ಆಕೆ ಸ್ತೋತ್ರ ನಂದಿನಿ ಉದರ ವಿಲಾಸಿನಿ ಕಮಲಸ್ತೆ ಸಾರಸಹಸ್ತೆ ಸದಾ ನಮಸ್ತೆ ಕಾತ್ಯ ಕುಂಭುಕಂಠಿಣಿ ಪಾಲಯ ಪಂಕಜ ದಳಾಯಕ್ಷಿ ನಂದಿನಿ ಉದರವಿಲಾಸಿ ಆ ನಂದಿನಿ ನಾಮಕ ನದಿ ಮಧ್ಯದಲ್ಲಿರ್ತಕ್ಕಂಥ ಉಳಿದ ತಾಯಿ ಬ್ರಾಹ್ಮವಣ ರೂಪದಿಂದ ದೈತ್ಯರ ಸಂಹಾರ ಮಾಡಲಿಕ್ಕೆ ಬಂದಿರತಕ್ಕಂಥ ಬ್ರಾಹ್ಮರೀ ರೂಪ ಅವತಾರಣಿ ಸಿಂಹವಾಹಿನಿ ಪ್ರಮುಖ ಸೇವಿತೆ ಪಾಶವಾಧಿ ಸುಧವೃಂದ ಪೂಜಿತೆ ಯೋಗಿ ಮಾನಸಸ್ತೆ ಕಮಲಸ್ತೆ ಸಾರಸಹಸ್ತೆ ಾಸನೆ ಶ್ರದ್ಧ ಮಾಡ್ತಾನೆ ಭಕ್ತಿಯ ಜೊತೆಗೆ ಅಹಂಕಾರ ಪರ್ವತಾಕಾರವಾಗಿ ಬೆಳೆದಿರುತ್ತದೆ ರಾಜ ನೋಡಲಿಕ್ಕೆ ದೇಶ ವಿದೇಶ ವಿದ್ವಾಂಸರು ಬರ್ತಾರೆ ಅವರಿಗೆಲ್ಲ ದೇವಿಯನ್ನು ತೋರಿಸ್ತಾನೆ ಈ ದೇವಸ್ಥಾನ ನಾನು ಮಾಡಿದ್ದು ಈ ಆಭರಣ ನಾನು ಮಾಡಿಸಿ ಹಾಕಿದ್ದು ನಾನು ನಿತ್ಯ ನಾನೇ ಪೂಜೆ ಮಾಡುವುದು ಇನ್ಯಾರನ್ನ ಮುಟ್ಟು ಹಾಗಿಲ್ಲ ದೇವಿಗೆ ನಾನಂದರೆ ಅಷ್ಟು ಪ್ರೀತಿ ನಾನಲ್ಲಿ ಇನ್ಯಾರು ಹೀಗೆ ನಾನು ನಾನು ನಾನು ಶಬ್ದ ಸಾವಿರ ಸಲ ಬರ್ತದೆ ಮಧ್ಯೆ ಮಧ್ಯೆ ಒಂದೆರಡು ಸಲ ದೇವಿ ದೇವಿಯ ಹೆಸರು ಬರ್ತದೆ ಒಮ್ಮೆ ಯಾತ್ರಾರ್ಥಿಗಳು ಕೆಲವು ಜನ ಬಂದಿದ್ದರು ಅವರನ್ನು ಕರೆತಂದು ರಾಜ ದೇವಿಯನ್ನು ತೋರಿಸ್ತಾರೆ ಆ ಯಾತ್ರಾರ್ಥಿಗಳಲ್ಲಿ ಪಂಡರಪುರದಿಂದ ಬಂದ ಬ್ರಾಹ್ಮಣ ಒಬ್ಬ ಇದ್ದ ಅವನ ಅಡ್ಡ ಹೆಸರು ಪಂಡರಪುರಕರಂತ ಪಂಡರಪುರದೊಮ್ಮ ಅಡ್ಡ ಹೆಸರು ಇಟ್ಕೊಂಡಿದ್ದಾರೆ ಹುಟ್ಟಿದ ಆ ಊರು ಬಿಟ್ಟಿದ್ದಾವ ಯಾಕಂದ್ರೆ ತಂದೆ ತಾಯಿ ತೀರಿಕೊಂಡಿದ್ದರು ಹೇಳೋರು ಇಲ್ಲ ಊರು ಬಿಡಬೇಕಾಯಿತು ಯಾರೋ ತಗೊಂಡೋಗಿ ಸಾಕಿದರು ಆದರೆ ನಾನು ಪಂಡರಪುರದ ಅಂತ ಒಂದು ಹೆಮ್ಮೆ ಅವನಿಗಷ್ಟೆ ಅವನ ಆಚರಣತಿಗಳ ಮಧ್ಯದಲ್ಲಿ ಇದ್ದಾನೆ ಒಬ್ಬೊಬ್ಬರನ್ನೇ ರಾಜ ದೇವಿಯನ್ನು ತೋರಿಸಿ ಇದೆಲ್ಲ ನಾನೇ ಮಾಡಿದ್ದು ನನ್ನ ಉಪಾಸ ದೈವತೆ ಈ ಕುರಿತು ನನ್ನ ಅಭಿಪ್ರಾಯ ಏನು ಅಂತ ರಾಜನ ಹೊಗಳ್ತಾರೆ ಎಂಥ ಭಕ್ತನೇನು ಎಷ್ಟು ಅದ್ಭುತವಾಗಿ ಮಾಡಿದ್ದಿ ಯಾರೂ ಈ ಥರ ಮಾಡಿದ್ದಿಲ್ಲ ದೇವಿಗೆ ನೀನು ಬಹಳ ಪ್ರೀತಿಯವ ಮುಂತಾಗಿ ಅವರು ಹೊಗಳಾಗ ಸಂತೋಷವಾಗಿ ಅವ್ರಿಗೆ ಕೈ ತುಂಬ ದಕ್ಷಿಣ ಎಲ್ಲ ಕೊಟ್ಟು ಕಳಿಸ್ತಾರೆ ತುಂಬ ಜನರು ಹೊಗಳಿದ್ರು ರಾಜನನ್ನು ಒಬ್ಬ ಬ್ರಾಹ್ಮಣ ಪಂಡರಪುರದಿಂದ ಬಂದವ ನಾನೇನು ಪಂಡರಪುರ ನೋಡಲಿಲ್ಲ ವೆಟ್ಟಲನ್ನು ಸ್ವಪ್ನದಲ್ಲೂ ಕಂಡಿಲ್ಲ ನಾನು ಹುಟ್ಟಿದಾಕ್ಷಣ ಊರು ಬಿಡಬೇಕಾಯ್ತಂತಹ ಜಾತಕ ನನ್ನದು ಆದರೂ ಕೂಡ ನಮ್ಮ ದೇವರನ್ನು ಬಿಟ್ಟುಕೊಡುವುದೇ ನಮ್ಮ ಊರಿನ ದೇವರನ್ನು ಎಂಬುದಾಗಿ ಆ ಪಂಡರಪುರದ ಬ್ರಾಹ್ಮಣ ರಾಜ ಕೇಳ್ತಾನೆ ನೀ ಪಂಡರಪುರದಿಂದ ಬಂದಿದ್ದೀ ಅಂತ ಹೇಳ್ತೀಯಲ್ಲ ಇಂಥ ದೇವಾಲಯ ಎಲ್ಲೇ ಆದರೂ ನೋಡಿದ್ದೀಯ ವೈಭವ ಎಲ್ಲೇ ಆದರೂ ನೋಡಿದ್ಯಾ ತುಂಗಾ ಇದೆ ನೋಡು ನದಿ ತೀರದಲ್ಲಿ ಇಂಥ ದಿವ್ಯ ದೇವಾಲಯ ಭುವನೇಶ್ವರಿಯದ್ದು ಹಾಗೆ ಇವನಿಗೆ ತನ್ನ ಹುಟ್ಟೂರಿನ ಸ್ಫೂರ್ತಿ ಉಂಟಾಯಿತು ಅವೇನೂ ನೋಡಿದ್ದಿಲ್ಲ ಆದರೆ ವಿಠಲ ವಿಠಲ ಬೇಸರ ಮಾಡಿದ್ದಾರೆ ನಮ್ಮ ಹಿರಿಯರೆಲ್ಲ ವಿಠಲನ್ನ ಪೂಜೆ ಮಾಡಿದ್ದಾರೆ ಅರ್ಚನೆ ಮಾಡಿದ್ದಾರೆ ಬ್ರಾಹ್ಮಣ ಹೇಳಿದ ರಾಜ ನೀನೇನು ಕೋಪಿಸಬಾರದು ನಿನಗೆ ಇದ್ದದ್ದನ್ನು ಇದ್ದಾಗ ಹೇಳ್ತೇನೆ ನಮ್ಮ ಪಂಡರಪುರೆಯಲ್ಲಿ ನಿನ್ನ ತುಂಗಾತದ ವಿಜಯನಗರಲ್ಲಿ ಅದರಿಂದ ಹ್ಯಾ ಪಂಡರಪುರ ವೈಕುಂಠಕ್ಕಿಂತ ಮಿಗಿಲು ಆದಿರಚಲಿ ಪಂಡರಿ ಆದಿರಚಲಿದೆ ಪಂಡಿ ಮಗ ವೈಕುಂಠ ನಗರಿ ಮಗನ ವೈಕುಂಠ ನಗರಿ ಆದಿರಚಲಿದೆ ಪಂ ಆದಿರಚಲಿ ಸೃಷ್ಟಿಯಲ್ಲಿ ಮೊದಲ ನಿರ್ಮಾಣವಾದ ಪಂಡರಪುರ ಇದನ್ನು ನೋಡಿ ಆಮೇಲೆ ನಾರಾಯಣ ವೈಕುಂಠವನ್ನು ಕಟ್ಟಿದ ವೈಕುಂಠಕ್ಕಿಂತ ಮೊದಲು ಇದ್ದು ಪಂಡರಪುರ ರಾಜ ನಗಿತಾನು ಒಂದೆಡೆ ಹೇ ಬ್ರಾಹ್ಮಣ ನೀ ಏನು ಹೇಳುತ್ತೆ ಅಂತ ವಿಚಾರ ಮಾಡಿ ಹೇಳು ಆಗಲಿ ಇಂಥ ದೇವಾಲಯ ನವರತ್ನಗಳ ಬಳ್ಳಿ ಬಿಡಿಸಿದ್ದೇನಾಗ ಗೋಡೆಯ ಮೇಲೆ ಕಂಬಗಳ ಮೇಲೆ ನೋಡು ಆಭರಣದ ಮಾಲೆಯಂತೆ ಆ ದಿವ್ಯವಾದ ನವರತ್ನ ಜೋಡಿಸಿದ್ದೇನೆ ಇಂಥ ವೈಭವ ಎಲ್ಲಾದರೂ ನೋಡಿದೀಯ ದೇವಾಲಯದಲ್ಲಿ ಈ ತುಂಗಾ ತಟಾಕೆ ನೋಡಿದ್ದೀಯಲ್ಲ ಈ ವೈಭವ ಎಲ್ಲಾದರೂ ನೋಡಿದ್ದೀಯ ನೀವು ಹೇಳಿದ ಮಹಾರಾಜ ನೀಟ್ ಮಾಡಬೇಡ ನಿನ್ನ ವಿಜಯನಗರ ಎಲ್ಲಿ ನನ್ನ ಪಂಡರಿಯಲ್ಲಿ ಪಂಡರಪುರದಲ್ಲಿ ನದಿಯಲ್ಲಿ ಹರಿಯುವುದು ನೀರಲ್ಲ ಅಮೃತ ಸಾಕ್ಷಾತ್ ಅಮೃತ ಮೇಲೆ ಹರಿಯುತ್ತದೆ ಮೂವತ್ತ್ ಕೋಟಿ ದೇವತೆಗಳು ನಿತ್ಯ ಆ ಅಮೃತಪಾನಕ್ಕಾಗಿ ಇಲ್ಲಿಗೆ ಬರ್ತಾ ಇದ್ದಾರೆ ಪಂಡರಪುರದಲ್ಲಿ ಕಲ್ಲುಗಳು ಅಂತಿಲ್ಲ ಎಲ್ಲ ಚಿಂತಾಮಣಿಗಳು ಪರಿಶೂಶಿಲೆಗಳು ಪಂಡರಪುರದಲ್ಲಿ ದನಗಳು ಅಂತಿಲ್ಲ ಎಲ್ಲ ಕಾಮಧೇನು ಸ್ವರ್ಗದ ಕಾಮಧೇನುಗಳು ಮೂವತ್ತ್ ಮೂರು ಕೋಟಿ ದೇವತೆಗಳು ನಾನಾ ರೂಪದಿಂದ ಸಂಚರಿಸ್ತಾ ಇದ್ದಾರೆ ವೈಕುಂಠಕ್ಕಿಂತ ಮಿಗಿಲಾಗಿರತಕ್ಕಂಥದ್ದು ಪಂಡರಪುರ ಭೀಮಾ ನದಿಗೆ ನದಿ ಮತ್ತೊಂದಿಲ್ಲ ಸಮಸ್ತ ದೇವತೆಗಳು ಪ್ರತಿನಿತ್ಯ ಸಂಚಾರಕ್ಕೆ ಬರ್ತಾ ಇದ್ದಾರೆ ಪಂಡರಿಗೆ ಸಮಾನ ಕ್ಷೇತ್ರವಿಲ್ಲ ಅಂದಾಗ ರಾಮರಾಜನಿಗೆ ಕಣ್ಣು ಕೆಂಪಾಯಿತು ಈತನಕ ಬಂದಂಥ ಲಕ್ಷ ಲಕ್ಷ ಪ್ರಯಾಣಿಕರು ಯಾತ್ರಿಕರು ನನ್ನ ಭುವನೇಶ್ವರಿಯ ಮಂದಿರವನ್ನು ದೇವಾಲಯವನ್ನು ದೇವಿಯನ್ನು ಹೊಗಳಿ ಹೋಗಿದ್ದಾರೆ ಈ ದರಿದ್ರ ಬ್ರಾಹ್ಮಣ ನನ್ನೂರೇ ದೊಡ್ಡದು ಅಂತ ಹೇಳ್ತಾನಲ್ಲ ಹೋಗಲಿ ಇವನಿಗೇನು ಶಿಕ್ಷೆ ಬೇಡ ಇವನ ಬಾಯಿಂದ ಮತ್ತೆ ಮಾತರಿಸೋಣ ಎಂಬುದಾಗಿ ಬ್ರಾಹ್ಮಣ ಎಲ್ಲ ನೆನದೇ ದೊಡ್ದಪ್ಪ ಒಪ್ಪಿಕೊಳ್ಳೋಣ ಆದರೆ ನನ್ನ ದೇವಿಯಾದ್ರ ಸಭಾ ಮಂಟಪ ನೋಡು ಇಂಥ ಸಭಾಮಂಟಪ ನೀನು ಎಲ್ಲೇ ಆದರೂ ನೋಡಿದ್ದೀಯ ಬ್ರಾಹ್ಮಣ ಸ್ವಪ್ಪಂದಲ್ಲೂ ಪಂಡರಪುರ ಕಂಡವನಲ್ಲ ಹುಟ್ಟಿದ್ದಿನವೇ ಊರು ಬಿಟ್ಟವ ಆದ್ರೆ ಅವ್ರಿಗ್ರ ಮಾತು ಕೇಳುವ ಅಭಿಮಾನ ನಾನು ಪಂಡರಪುರದವ ಅಂತ ಪಾಂಡುರಂಗ ವಿಠಲನ ಮುಂದಿರತಕ್ಕಂಥ ಸರ್ವಶ್ರೇಷ್ಠವಾದಂಥ ಸ್ಥಳ ಪಂಡ ಭಗವಾನ ಕೀ ವಿಠಲ ಪಾಂಡುರಂಗ ಪಂನಾಥ ಪಾಂಡುರಂಗ ಬ್ರಾಹ್ಮಣ ರಾಜ ಹೇಳು ನಿನ್ನ ಸಭಾಭವನ ಏನ್ ಸಭಾಭವನ ಸಭಾಭವನ ನೋಡಬೇಕು ಪಂಡರಪುರದ್ದು ಯಾವ ದೇವಲೋಕದಲ್ಲೂ ಇಲ್ಲ ವೈಕುಂಠದಲ್ಲೂ ಇಲ್ಲ ಅಂದ ಬ್ರಾಹ್ಮಣ ಸ್ವಪ್ನದಲ್ಲೂ ಕಂಡವನಲ್ಲ ಅಭಿಮಾನ ತನ್ನ ಊರಿನ ಮೇಲೆ ರಾಜ ಹೇಳಿದ ಏನ್ ನಿನ್ನಂಥ ಸಭಾಭವನ ಆ ಬ್ರಾಹ್ಮಣ ರಾಜನಿಗೆ ಸಿಟ್ಟು ಬಂದಾಗಿದೆ ಅಂತ ಕಂಡು ವಿಠ್ಠಲನ ಮೇಲೆ ಸಂಪೂರ್ಣ ಭಾರ ಹಾಕಿದ ದೇವಾ ನೀನೊಂದ್ಸಲ ದೊಡ್ಡವಾ ಅಂತ ಹೇಳಿದ ಬಳಿಕ ಇನ್ನಿನ್ನ ಸಿಕ್ಕವಾ ಸಣ್ಣವಾ ಅಂತ ಹೇಳಲಿಕ್ಕೆ ಆಗೋದಿಲ್ಲ ನನ್ನ ಕಂಡಾಗಿ ಹೇಳ್ತೇನೆ ತಂದೆ ನನ್ನ ಕೈ ಬಿಡಬೇಡ ನಾ ಹೇಳಿದ್ದೆಲ್ಲ ಸತ್ಯ ಮಾಡು ಹೊಣೆ ನಿನ್ನದು ನಿಜ ಭಾಷಿತಂ ವ್ಯಾಪ್ತು ಭೂತೇಶು ಅಖಿಲೇಶು ಚಾತ್ ಪುನಃ ಕಾಪಾಡಲಿಕ್ಕೆ ನರಸಿಂಹನಾಗಿ ಬಂದು ಯಾರಿಗೋಸ್ಕರ ಅಂದರೆ ನಿಜ ಭೃತ್ಯ ಭಾಷಿತಂ ಭತ್ತನ ಮಾತನ್ನು ನಿಜ ಮಾಡ್ಲಿಕ್ಕೆ ಬಂದಿದ್ದೀಯಂತೆ ಎಲ್ಲಾ ಕಡೆ ಇದ್ದೇವರು ಪ್ರಹ್ಲಾದ್ ಹೇಳಿದ ಆ ಮಾತು ಸತ್ಯ ಮಾಡ್ಲಿಕ್ಕೆ ನೀ ಕಂಬದಿಂದ ಬಂದವನಂತೆ ಬ್ರಾಹ್ಮಣ ಮಾತ ನಿಜ ಮಾಡು ರಾಜ ಕೇಳ್ತಾನೆ ಬ್ರಾಹ್ಮಣ ಮೌನವಾದಿ ಏನಿನ ಸಭೆ ಸಭಾಂಗಣ ಪಂಡರಪುರದ ಹೇಳು ಬ್ರಾಹ್ಮಣ ಧೈರ್ಯ ತಂದುಕೊಂಡು ಬಿಠಲಾ ನೀನ್ ದೊಡ್ಡವ ಅಂತ ಹೇಳ್ತೇನೆ ಈ ಬ್ರಾಹ್ಮಣಿಗೇನಾದ್ರು ಹೆಚ್ಚು ಕಡಿಮೆ ಆದರೆ ಅದ್ರ ಪಾಪ ನಿಂಗೆ ಬರೋದು ಪಾಂಡ್ರಂಗೆ ಅದು ನನಗಲ್ಲ ನೀನು ದೊಡ್ಡ ಮಾತು ಹೇಳಿಬಿಟ್ಟಿದ್ದೆ ನಾನು ರಾಜ ನಿನ್ನೂ ಶುಭಾಭವನ ಏನು ನಮ್ಮ ಸ್ವಾಮಿ ಪಾಂಡುಂಗರ ಮುಂದೆ ಜಗಜಗಿಸುವ ಶಿರಿ ಕರದ ಕನ್ನಡಿಯೋ ಜಗದೊಳಗಿಲ್ಲದ ಸ್ಮರಣ ಗರುಡಿಯೋ ನಗವೈರಿಗೆ ಇದು ನಾಟ್ಯ ಶಾಪಡಿಯೋ ನಾಗ ನಗರಿಯ ಪ್ರಭಗಿ ಮುಡಿಯೋ ನಗರ ಧಮಲ ಸುರು ಕಾಂತಿಯ ಕ್ಷವಿಯೋ ಗುಡಿಯೋ ನಾಗರತ್ಮರಕ್ಷಿದ ಗುಡಿಯೋ ನೃಗರ ಮತ ನಕರ ಸುರಿಜಯ ಕಡೆಯೋ ರಘಭಾಕ್ಷಿ ಪುಡಿಯೋ ಮೃತ ಮಾರ್ತಾಂಡರುಗಳ ವೈರಾಜನ ಸಭೆಯೋ ಜಗತಿಪತಿ ಶ್ರೀ ಹರಿಯ ದೇವುಳಿವಿ ವೆನಗಿಸುವ ಪಾವಳಿಗಳು ಸಂಪಾದಿಗಳು ಅದು ಸ್ವರ್ಗವ ನೋಡಿ ಮೇಲೆ ತರದಿ ಗಂಭೀರದೊಳಪುವಘಾಡ ತರದ ಮಹಡಿ ಒಗರು ಹೃದಯ ಚಿತ್ತಾರಗಳಲ್ಲಿ ಶೋಷ ಸ್ವರ್ಣಮಯ ಅದಾಡಿ ಕ್ವಾಡಿಗಳನ್ನು ನೋಡುತ್ತ ಚಿತ್ತ ಭ್ರಾಮಕ ಚೌತಡೆಯಲ್ಲಿ ನಿಲು ಕರಡಿ ಸಾಲುಗಳಲ್ಲಿ ಮಣಿಮಯ ಸ್ತಂಭಗಳು ಮಾಡಿದ ಹಂಸಗಳು ಅರಗಿರಿಯ ಸಾಲುಗಳು ಅರಳ ಗುಪ್ಷಗಳು ಅಗಣಿತರ ತಾನಿತಪೀಠಗಳು ಅದ್ಭುತವಾದ ವಿಚಿತ್ರ ದ್ವಾರಗಳು ಸುಂದರಿಯರ ಸುಕ್ಕರದ ಗಾನಗಳು ಲಕ್ಷಗ ವಾಕ್ಷ್ಯಗಳು ತಾರೆಗಳಲ್ಲಿ ತಿದ್ದಿನ ಕುಸುರಿಗಳು ಕುಸುರುಗಳಲ್ಲಿ ಮೃತ್ಯಿನ ಚಂಡುಗಳು ಚೆಂಡುಗಳಲ್ಲಿ ಮರವ ಆ ಕಮನಗಳು ಕಮನಗಳಲ್ಲಿ ಮರವ ಆ ಭ್ರಮರಗಳು ಬಂಧನ ಮುರುಗಗಳಿಂದ ವಿಮಾನಗಳಿಂದ ಸುಕೌಶಲದಿಂದ ಸಂಬಂಧ ವಿಚಿತ್ರ ಸುಗಂಧ ವಿಶೇಷಗಳಿಂದ ಹರಿವೃಂದಾತ್ಮಿಕ ಬೃಂದ ಕುನಿಗ ಆನಂದರುಶಂ ರು ಮುಗಾತ್ರೆಯರು ಕಂದನೆಗಳಲ್ಲಿ ವಿಹರಿಸು ಜಾಲಕ್ಷಗಳಿಂದಲುವ ಮೇಲೆ ಕನ್ನಪ ನೀರಿನ ತಳಿಯ ಹಾಕಿ ಅವರು ಧಮ ಘನಿಸುವ ಪುಷ್ಪಗಳ ಕಟ್ಟಿಯರು ಚಂದನೆಗಳು ಶತ ಸಾವಿರ ಸಂಖ್ಯೆಯಿಂದವೇ ಬ್ರಾಹ್ಮಣ ಆ ಸಭಾಭವನ ವರ್ಣನೆ ಮಾಡುವಾಗ ರಾಜನಿಗೆ ಆಶ್ಚರ್ಯ ಇನ್ನೊಂದ್ಸಲ ಹೇಳುವಂದ್ರೆ ಅವ್ನಿಗೆ ಗೊತ್ತೇ ಇಲ್ಲ ಬಾಯಿಶ್ ಭಗವಂತ ಒಳಗಿಂದ ನೋಡಿಸುತ್ತಾನೇ ಪ್ರಕಾರ ರಾಜ ಹೇಳಿದ ಬ್ರಾಹ್ಮಣ ನಿನ್ನ ದೇವಾಲಯವೇ ಶ್ರೇಷ್ಠ ಭೀಮರಥಿ ನದಿಯಲ್ಲಿ ಹರಿಯೋದು ಅಮೃತ ಕಲ್ಲುಗಳೆಲ್ಲ ಪರಶು ಶಿಲೆ ಗೋವುಗಳೆಲ್ಲ ಕಾಮಧೇನು ಮೂವತ್ತ್ ಮೂರು ಕೋಟಿ ದೇವರುಗಳು ಸಂಚಾರ ಮಾಡ್ತಾರೆ ಇದನ್ನೆಲ್ಲ ಒಪ್ತೇನೆ ಆದರೆ ನಾನು ದೇವಿಗೆ ಮೈ ಮೇಲೆ ನೋಡು ಶರಣನಖದಿಂದ ಶಿರಾಗೃ ತನಕ್ಕಿರತಕ್ಕಂಥ ಕೋಟಿ ಕೋಟಿ ಬೆಲೆ ಬಾಳತಕ್ಕಂಥ ಒಡವೆ ಇಷ್ಟು ಚಿನ್ನಾಭರಣಗಳು ಬೇರೆ ಯಾವ ದೇವರಿಗೆ ನೋಡಿದ್ಯಾ ರಾಜ ಸ್ವಲ್ಪ ಖರ್ಜಿಸಿ ಕೇಳುವಾಗ ಬ್ರಾಹ್ಮಣಿಗೆ ಹೆದರಿಕೆ ಇವ ಏನೋ ಮಾಡ್ತಾರೆ ನನ್ನನ್ನ ಆದರೆ ಪಾಂಡುರುಂಗ ನಾನು ನಿನ್ನನ್ನು ಹೊಗಳಿದ್ದೇನೆ ನೀನ್ ದೊಡ್ಡವ ಅಂತ ಹೇಳಿದ್ದೇನೆ ನಿನ್ನ ಊರು ಶ್ರೇಷ್ಠ ಅಂತ ಹೇಳಿದ್ದೇನೆ ರಾಜ ಏನಾದರೂ ನನ್ನ ಕೊಂದರೆ ನಿನಗೆ ಬ್ರಹ್ಮಹತ್ಯೆ ಬರ್ತದೆ ನಾನು ದೊಡ್ಡವ ಅಂತ ಹೇಳಲಿಲ್ಲ ನಿನ್ನ ಹೆಸರು ಹೇಳಿ ಸಾಯ್ತೇನೆ ಅಂತ ಧೈರ್ಯ ತಂದುಕೊಂಡ ರಾಜ ನಿನ್ನ ದೇವ ಇಡೀ ಮೈ ಮೇಲಿದ್ದಂಥ ಆಭರಣ ನನ್ನ ಪಾಂಡುರಂಗನ ಎಡಕಾಲಿನ ಕಿರು ಬೆರಳ ಉಂಗುರಕ್ಕೂ ಸರಿಯಲ್ಲ ಅಂತ ಅಷ್ಟು ಬೆಲೆಬಾಳತಕ್ಕಂಥವನ ಕಾಲುಂಗುರ ಇದೇ ನಿವಳ ಆಭರಣ ಅಂತ ರಾಜನೇ ಕಣ್ಣು ಕೆಂಪೇರಿತು ಅಂಗರಕ್ಷಕರನ್ನು ಕರೆದ ಖಡಗಧಾರೆಗಳ ಅಂಗರಕ್ಷಕ ಕರೆದು ಬ್ರಾಹ್ಮಣಲ್ಲಿ ಹೋಗದಿದ್ದಾಗೆ ಆಚೆ ಈಚೆ ನಿಂತ್ಕೊಳ್ಳಿ ಎಂದು ಕಳಿಸಿತು ಖಡಗ ಹಿಡ್ಕೊಂಡಿಬ್ಬರು ನಿಂತಿದ್ದಾರೆ ಹುರಿಮೀಸೆಯವರು ಬ್ರಾಹ್ಮಣಿಗೆ ಹೊಟ್ಟೆಯೊಳಗೆ ಅವಲಕ್ಕೆ ಕುಟ್ಟಿದಂತಾಯಿತು ಬಾಯಿಗೆ ಬಂದದ್ದೆಲ್ಲ ಹೇಳಿ ನೀನು ದೊಡ್ಡವ ಅಂತ ಹೇಳಿದ್ದೆನು ವಿಠಲ ನನ್ನನ್ನು ಕಾಪಾಡೋ ಹೊಣೆ ನೆಮ್ಮದು ಅಂತ ಮರಣ ಭಯದಿಂದ ಭಗವಂತರಲ್ಲಿ ಭಕ್ತಿ ಉಂಟಾಯಿತು ರಾಜ ಕೊನೆಗೊಂದು ಮಾತು ಕೇಳಿದ ಆಭರಣವೇ ನಿನ್ನ ದೇವರಿಗೆ ಹೆಚ್ಚು ಮಂದಿರ ಸಭಾಭವನ ಅವನದ್ದೇ ಶ್ರೇಷ್ಠ ಪಂಡರಪುರ ಕ್ಷೇತ್ರವೇ ಕ್ಷೇತ್ರ ಎಲ್ಲ ಒಪ್ಪತೆ ಆದರೆ ಇಂಥ ದೇವಿಯನ್ನು ಎಲ್ಲಿ ಆದರೂ ನೋಡಿದ್ಯಾ ಈ ಭಗವತಿಗೆ ಸಮಾನಳಾದ್ನ ಎಲ್ಲಿ ಅದು ನೋಡಿದ್ಯಾ ಬ್ರಾಹ್ಮಣ ಬಹಳ ಆಲೋಚನೆ ಮಾಡಿದ ನನ್ನ ಜೀವನದ ಅಪಾಯದ ಕೊನೆಯ ಘಟ್ಟ ಇದು ಧೈರ್ಯ ತಂದುಕೊಂಡ ರಾಜ ನಿನ್ನ ದೇವಿಯನ್ನು ನನಗೆ ಹೊಸ ನಾನು ಇವ ಇವತ್ತು ನೋಡೋದಲ್ಲ ನಿನ್ನ ದೇವಿ ಪ್ರತಿ ದಿನ ಪಂಡರಪುರದಲ್ಲಿ ಪಾಂಡುರಂಗನ ದೇವಾಲಯದ ಮುಂದೆ ತನ್ನ ಕೂದಲಿಂದ ಕಸಗುಡಿಸುತ್ತಾಳೆ ಅಂದ್ಬಿಟ್ಟ ಮಹಾರಾಜ ವೇಳೆ ಮಾಡಲಿಲ್ಲ ರಾಮರಾಜ ಬ್ರಾಹ್ಮಣನ ಹಿಡಿದು ರಥದ ಮೇಲೆ ಕುಳ್ಳಿರಿಸಿ ಅಂತ ಖಡಗಪಾಣಿಗಳು ಆಚೆಗೀಚೆ ಕುಳ್ಳಿರಿಸಿದ್ದಾನೆ ರಾಮರಾಜ ಸ್ವತಃ ತಾನು ರಥದ ಮೇಲೆ ಕೂತು ಹೊರಡ್ತಾನೆ ನಡೀ ಪಂಡರಪುರಕ್ಕೆ ಬ್ರಾಹ್ಮಣ ತೋರಿಸು ಗಂಗಾ ಜಲದಲ್ಲಿ ಹರಿಯು ಅಮೃತ ಕಾಮಧೇನು ಕಲ್ಪವೃಕ್ಷ ದೇವತೆಗಳು ಸಭಾಮಂಟಪ ಏನೇನು ಹೇಳಿದ್ದೀವೋ ನೆನಪುಂಟಲ್ಲ ನಿನಗೆ ಅದೆಲ್ಲ ತೋರಿಸು ಎಲ್ಲಿಯಾದರೂ ಕಿಂಚಿತ್ನೇ ಹೇಳಿದ್ದಕ್ಕೆ ವ್ಯತ್ಯಾಸವಾದರೆ ನಿನ್ನಲ್ಲೇ ಕತ್ತರಿಸಿಕೊಳ್ತೇನೆ ಬ್ರಾಹ್ಮಣನಿಗೆ ಮರಣ ಭಯ ಉಂಟಾಯಿತು ಏನೋ ನಾನು ದೇವರು ದೊಡ್ಡವ ಅಂತ ಹೇಳಿದ್ದೇನೆ ವರ್ಣನೆ ಮಾಡಿದ್ದೇನೆ ಇನ್ನೊಮ್ಮ ರಾಜ ಹೇಳು ಅಂತ ಕೇಳಿದ್ರೆ ನನಗ ಗೊತ್ತಿಲ್ಲ ನಾನು ಹುಟ್ಟಿದ ಊರಲ್ಲೇ ನಾನು ಸಾಯ್ಬೇಕು ನನ್ನ ಹಣೆ ಬರ ಬರದಿಯೋ ಇಟ್ಟಲ್ಲ ಪ್ರಾಣ ಭಯದಿಂದ ರಥದಲ್ಲಿ ಕುಳಿತವಾ ಅಳುತ್ತಾನೆ ಹೇ ವಿಠಲ ನಿನ್ನಂಥ ದೇವರ ಎಲ್ಲೂ ಇಲ್ಲ ಬ್ರಾಹ್ಮಣನಿಗೆ ಮರಣ ಭಯ ಉಂಟಾಯಿತು ಏನೋ ನಾನು ದೇವರ ದೊಡ್ಡವ ಅಂತ ಹೇಳಿದ್ದೇನೆ ವರ್ಣನೆ ಮಾಡಿದ್ದೇನೆ ಇನ್ನೊಮ್ಮ ರಾಜ ಹೇಳು ಅಂತ ಕೇಳಿದ್ರೆ ನನಗ ಗೊತ್ತಿಲ್ಲ ನಾನು ಹುಟ್ಟಿದ್ದೆ ಊರಲ್ಲೇ ನಾನು ಸಾಯ್ಬೇಕು ನನ್ನ ಹಣೆ ಬರ ಬರೆದಿಯೋ ವಿಠಲ ಪ್ರಾಣ ಭಯದಿಂದ ರಥದಲ್ಲಿ ಕುಳಿತವ ಅಳುತ್ತಾನೆ ಹೇ ವಿಠಲ ನಿನ್ನಂಥ ದೇವರು ಎಲ್ಲೂ ಇಲ್ಲ ಐಸಾ ಐಸ ದೇವ ತ್ರಿಭೂ ಮೂರು ಲೋಕದಲ್ಲಿ ನಿನ್ನಂತ ದಕ್ಷ ವಸರ ದೇವರು ಬೇರೆ ಇಲ್ಲ ಮನವು ನೀ ಚರಣಿ ವಿನತಸೆ ನಿನ್ನ ಚರಣದಲ್ಲಿ ಪ್ರಾರ್ಥನೆ ಮಾಡ್ತೇನೆ ಬಾಪ ಪಂಡರಿ ಹೇ ತಂದೆ ತಾಯಿ ವಿಠಲ ಬಾಪ ಪಂಡರಿ ರಾಯ ಕರಿ ಕೃಪಾದ ನನ್ನ ಮೇಲೆ ಕರುಣೆ ತೋರು ಹಿರಿಯರು ನಿಂ ತುಂಬಾ ಪೂಜೆ ಮಾಡಿದ್ದಾರೆ ಅಭಿಷೇಕ ಮಾಡಿದ್ದಾರೆ ಅರ್ಚನೆ ಮಾಡಿದ್ದಾರೆ ಪಾಪಿ ನಾನು ಮಾತ್ರ ಹುಟ್ಟಿದಾಕ್ಷಣ ಊರು ಬಿಡ್ಬೇಕಾಯ್ತು ನನ್ನ ಹಿರಿಯರ ಪುಣ್ಯದಿಂದಾಗ ಸಾಳಿ ವಚನ ಭಕ್ತರನ್ನು ಕಾಪಾಡದೆ ನಿಮ್ಮ ಮಾತನ್ನು ಉಳಿಸಿಕೊಂಡ ಸಾ ಭಕ್ತಿಯಿಂದ ಕರೆದರೆ ಬಂದು ಒಲೆಯತಕ್ಕಂಥ ಅಂತ ನಿನ್ನೆ ವಿಠ್ಠಲಾ ಮೆಸರ ವ್ಯಾಖ್ಯೆ ಹೇಳಿದ್ದಾರೆ ನನ್ನ ಹಿರಿಯರನ್ನು ಪೂಜೆ ಮಾಡಿದ್ದಾರೆ ನಾನು ಏನೇನು ಹೇಳಿದ್ದೇನೋ ಅದನ್ನು ಸತ್ಯವಾಗಿಸುವ ಹೊಣೆ ನಿನ್ನದು ನೀನು ಸತ್ಯ ಸಂಕಲ್ಪ ನನಗೆ ಹಿರಿಯರು ಹೇಳಿದ್ದನ್ನು ಕೇಳಿ ಅದನ್ನು ವರ್ಣನೆ ಮಾಡಿದ್ದೇನೆಂಬುದಾಗಿ ಪ್ರಾಣ ಭಯದಿಂದ ಪಾಂಡುರಂಗ ಸ್ತುತಿ ಮಾಡ್ತಾರೆ ವಿಠಲ ಇಷ್ಟು ಕರುಣಾಮಯಮಯ ವ್ಯಾಸ ತೀರ್ಥರು ಹೇಳ್ತಾರೆ ಎದ್ದಾಗಲಿ ಬಿದ್ದಾಗಲಿ ಅಣಕದಿಂದಾಗಲಿ ಧಂಬದಿಂದಾಗಲಿ ಸಂಕೇತಕ್ಕಾಗಲಿ ಪರಿಹಾಸ್ಯಕ್ಕಾಗಲಿ ವಿಠಲ ವಿಠಲ ಕೃಷ್ಣ ಕೃಷ್ಣ ಎಮ್ಮ ಶ್ರೀನಾಮ ಘೋಷ ಮುಕ್ತಿ ಕನ್ನಿಕೆಯ ಮದುವೆಯ ವಾದ್ಯ ಘೋಷ ಮದುವೆ ಹೇಗೆ ಮಂಗಲ ವಾದ್ಯವ ವಿಠಲನ ದಿವ್ಯ ನಾಮ ಹೇಳಿದರೆ ತಿಳಿದು ಹೇಳು ತಿಳಿಯದೆ ಹೇಳು ತಿಳಿಯದೆ ಬೆಂಕಿ ಮುಟ್ಟಿದ್ರೆ ಬೆಂಕಿ ಸುಡುವಂತೆ ಪಾತಕ ಕೋಟಿಗಳೆಲ್ಲವೂ ಭಸ್ಮವಾಗ್ತದೆ ಕ ಪ್ರಕಾರ ಇಂಥ ಭರವಸೆ ಭಗವಂತ ನಾಮ ಕೊಟ್ಟಿದ್ದಾರೆ ಅಪಾಯ ಕೋಟಿಗಳಿಗೆ ಉಪಾಯ ಹರಿನಾಮ ಬಂದ ಪ್ರೇಮದಿಂದ ಪರಮಾತ್ಮನ ಶರಣ ಹೋಗೋಣ ಯಾವ ಗ್ರಹ ಬಾಧೆಗಳಿರಲಿ ಯಾವುದೇ ದುಃಖವಿರಲಿ ನಿನ್ನ ಬುದ್ಧಿ ವಿಚಾರಕ್ಕೆ ಮೀರಿದ್ದಿರಲಿ ನೀನು ಶ್ರದ್ಧಾ ಭಕ್ತಿಯಿಂದ ಆ ವಿಠಲನನ್ನ ವಿಷ್ಣುವನ್ನ ಪರಮಾತ್ಮನ ಶರಣ ಹೋದರೆ ನಿನ್ನಲ್ಲಿ ಏನಿಲ್ಲ ಕೊರತೆ ಇದೆ ಅದರಲ್ಲೂ ತುಂಬಿಕೊಡತಕ್ಕಂಥ ಪರಮಾತ್ಮ ಬಿಟ್ಟಿಗೋಸುಗ ಕೆಟ್ಟ ಪಾಪದಿ ಬೆಂದವ ಬಿಟ್ಟಿಗೋಸುಗ ವಿಠಲ ಎಂದರೆ ಬಂದೊದಗುವನು ಹರಿಕತಾಂಸರು ಹೇಳ್ತಾರೆ ಆ ಬ್ರಾಹ್ಮಣ ದೇವತೆ ಭಕ್ತಿ ಶ್ರದ್ಧೆಯಿಂದ ಪ್ರಾರಂಭ ಮಾಡಿದ ದೇವರಲ್ಲಿ ಭಕ್ತಿ ಇಲ್ಲದಿದ್ದರೆ ನಿ ಯಾವ ಪ್ರಾಯಶ್ಚಿತ್ತ ಯಾವ ಹೋಮ ಏನು ಮಾಡಿದರೂ ಪ್ರಯೋಜನ ಬರುವುದಿಲ್ಲ ನೀ ಮಾಡುವ ಭೌತಿಕವಾದ ಯಾವ ಕ್ರಿಯೆಗಳಿಗೂ ಫಲ ಬರುವುದಿಲ್ಲ ಅಗ್ನ್ಯಾಂತರ್ಗದ ಭಗವಾನ್ ಪುರುಶುರಾಮ ಅನಂತನಾಮ ಅವನನ್ನು ಶ್ರದ್ಧಾಭಕ್ತಿಯಿಂದ ನೀಶರಣ ಹೋಗಬೇಕು ನೋಡಿ ಪುರಂದ್ರದಾಸರು ದೇವರ ಮುಂದೆ ತನ್ನ ದೋಷ ಹೇಳಿಕೊಳ್ಳುತ್ತಾನೆ ಅವರಂಥ ತಪ್ಪು ಮಾಡಲಿಲ್ಲ ಆದರೆ ನಾವು ನೀವು ಮಾಡಿರ್ತೇವಲ್ಲ ನಮಗೆ ಹೇಳೋಕೋಸ್ಕರವಾಗಿ ಅಂತಹ ಪದ್ಯ ರಚನೆ ಮಾಡಿದ್ದಾರೆ ಇಷ್ಟೋ ಪಾಪವನು ಮಾಡಿದ್ದೇ ಸಾ ಸೃಷ್ಟಿಶನ ಉದ್ಧರಿಸಬೇಕು It did. ಶೀದ ತಂದೆ ತಾಯಿ ನನ್ನ ಮಕ್ಕಳಿಗೆ ಒಳ್ಳೇದು ಮಾಡೋದು ಬಿಡುತ್ತಾನೆ ಹೊರತು ನನಗೂ ಒಳ್ಳೇದು ಮಾಡೋದು ಬಿಡೋದಿಲ್ಲ ಪುರಂದ್ರದಾಸರು ಎಂಥ ತಪ್ಪು ಮಾಡಿರು ಭಗವಂತನಲ್ಲಿ ಪ್ರಾರ್ಥನೆ ಮಾಡು ನಿನ್ನೆಲ್ಲ ದುಃಖ ದೂರ ಹೋಗ್ತದೆ ಭಗವಂತನನ್ನು ಕಾಪಾಡ್ತಾನೆ ಹಾಗ ಬ್ರಾಹ್ಮಣ ಮರಣ ಭಯದಿಂದಾಗಿ ಭಗವಂತನನ್ನು ಶ್ರದ್ಧಾ ಭಯ ಭಯಪಾಗಿ ಪ್ರಾರ್ಥನೆ ಮಾಡ್ತಾನೆ ವಿಠಲಾ ನನ್ನ ಮೇಲನ್ನು ಉಗ್ರಹ ಮಾಡು ರಾಜಯ್ಯ ಕರ್ಕೊಂಡು ಹೋಗ್ತಾನೆ ನನ್ನ ಪಂಡರಪುರಕ್ಕೆ ನಾ ಹೇಳಿದ ವಸ್ತುವಲ್ಲಿ ಇಲ್ಲ ಅಂದಾಗ ನನ್ನಲ್ಲೇ ಕಡಿದುಕೊಳ್ತಾನೆ ನಿನ್ನ ಹೆಸರು ಹೇಳಿ ಬ್ರಾಹ್ಮಣ ಒಬ್ಬ ಸತ್ತ ಅಂತಾಗ್ತದೆ ನಾನು ತಪ್ಪು ಮಾಡಿದ್ದರೆ ನಿನ್ನ ನಾಮವೇ ಪ್ರಾಯಶ್ಚಿತ್ತ ನನ್ನನ್ನು ಕಾಪಾಡುವಲ್ಲ ಹೀಗೆ ಶರಣು ಬಂದವರನ್ನು ಭಗವಂತ ಕಾಪಾಡುವ ಪ್ರಾಯಶ್ಚಿತ್ತ ಅಂದರೆ ಪರಮಾತ್ಮನಲ್ಲಿ ಮಾಡೋ ಕ್ಷಮ ಕೊಡುವಂಥ ಬೇಡೋ ಪ್ರಾರ್ಥನೆ ಅದಿಲ್ಲದೆ ಬೇರೆ ಪ್ರಾಯಶ್ಚಿತ್ತ ಎಷ್ಟು ಮಾಡಿದ್ರೂ ಅದು ವ್ಯವಹಾರ ಅದಕ್ಕೆ ಭಗವಂತ ಒಲೆಯ ತಕ್ಕಂಥವನಲ್ಲ ಹೀಗೆ ನಮ್ಮಲ್ಲಿ ಶ್ರದ್ಧಾಭಕ್ತಿಗಳೆಲ್ಲೂ ಪ್ರಾಯಶ್ಚಿತ್ತಗಳೇ ಬಹಳ ನಡೆಯೋ ಅದು ಕೇವಲ ವ್ಯಾವಹಾರಿಕ ಸ್ವರೂಪ ಯಾರ ನಿಂದ ಒಂದು ದೃಷ್ಟಾಂತಕ್ಕಾಗಿ ಹೇಳೋದಷ್ಟೆ ಹಳ್ಳಿಯಲ್ಲಿ ಒಂದು ಶಾಲೆ ಆ ಶಾಲೆಗೆ ಒಬ್ಬ ಬ್ರಾಹ್ಮಣ ಬಾಲಕ ಬರುತ್ತಾನೆ ಕೇಶವ ಅಂತ ಅವನ ಹೆಸರಿತ್ತು ಒಬ್ಬ ಬ್ರಾಹ್ಮಣೇತರ ಬಾಲಕ ಶಾಲೆಗೆ ಬರುತ್ತಿದ್ದ ಅವನು ಶ್ಯಾಮ ಅಂತ ಹೆಸರಿಟ್ಟು ಎರಡೂ ಕೃಷ್ಣನ ಹೆಸರೇ ಶಾಲೆಯಲ್ಲಿ ಮಕ್ಕಳು ಆತ್ಮೀಯವಾಗಿ ಓಡಾಡ್ತಾ ಇದ್ರು ಆ ದಿನ ವೈಕುಂಠ ಏಕಾದಶಿ ಮರುದಿನವೇ ಮುಕ್ಕೋಟಿ ವೈಕುಂಠ ಮಹಾದ್ವಾರ ತೆರೆದಿರುತ್ತದೆ ಪರಮಾತ್ಮ ಅಂತರ್ಥ ಆ ವೈಕುಂಠ ಏಕಾದಶಿ ದಿನ ಮೊದಲು ಎಲ್ಲ ಹಿಂದೂ ಸಮಾಜದ ಎಲ್ಲ ವರ್ಗದವರು ದೇವರ ಹೆಸರಿನಲ್ಲಿ ಉಪವಾಸ ಮಾಡ್ತಿದ್ದರು ಉಪವಾಸ ಅಂದರೆ ಉಣದೇ ತಿಂದೇ ಇರೋದು ಅಂತ ಅರ್ಥ ಮಾತ್ರ ಅಲ್ಲ ಉಪ ಅಂದರೆ ಸಮೀಪೆ ಮನಬುದ್ಧಿಗಳಿಂದ ದೇವ್ರ ಹತ್ತಿರಕ್ಕೆ ಹೋಗ್ತಾ ಇತ್ತು ಲೌಕಿಕ ವಿಚಾರಗಳು ಅದು ಕಡಿಮೆ ಇರ್ತಿತ್ತು ನೀರನ್ನು ಕೂಡ ಮುಟ್ಟದೆ ಭಗವದ್ ಉಪಾಸನಲ್ಲಿ ಉಪವಾಸ ವೃತ ಉಣದೇ ತಿಂದು ಇರುವುದಲ್ಲ ಅದೊಂದು ಭಾಗ ಅಷ್ಟೆ ಮುಖ್ಯ ಇಂದ್ರಿಯಗಳು ಮನಬುದ್ಧಿಗಳು ದೇವರ ಸಮೀಪ ಹೋಗಬೇಕು ಅದಕ್ಕೆ ಉಪ ಅಂತ ಹೇಳೋದು ದೇವ್ರ ಹತ್ರ ಅಂತ ಅರ್ಥ ಉಪಶಬ್ಧ ಹತ್ತಿರಕ್ಕೆ ಅಂತ ಒಂದರ್ಥ ಎತ್ತರಕ್ಕೆ ಅಂತ ಇನ್ನೊಂದರ್ಥ ಅದಕ್ಕೆ ಉಪ್ಪರಿಗೆ ಅಂತ ಹೇಳೋದು ಭಗವಂತನಿಗೆ ಲಕ್ಷ್ಯ ಹೋಗಬೇಕು ಹಿಂದೆ ಎಲ್ಲ ವರ್ಗದವರೂ ಕೂಡ ಅವರವರ ಶಕ್ತಿ ಅನುಸಾರ ಉಪವಾಸಾದಿಗಳು ಮಾಡ್ತಿದ್ರು ಕೊನೆಗೆ ಬಾಹ್ಯವಾಗಿ ಆಚರಣೆ ಮಾನಸಿಕವಾಗಿ ಭಗವಂತನ ಗುಣಗಾನ ಮಾಡ್ತಿದ್ರು ಇದನ್ನು ತಿಳದೇ ಪುರಂದರದಾಸರು ಆಗಲೇ ಸಾರಿದರು ಜಪವನ್ನರಿ ಏನು ತಪವನ್ನರಿ ಏನು ಉಪವಾಸ ವ್ರತಗಳ ಮೊದಲರಿಯೇನು ಅಪಾರ ಮಹಿಮಾ ಪುರಂದರ ವಿಠ ಿ ಏಕೋ ಮಹಾನ್ ಗುಣ ಭಾಗವತರು ಹೇಳ್ತಾರೆ ಸುಖಮುನಿಗಳು ಕಲಿಯುಗವು ದೋಷಯುಕ್ತವಾದ್ದು ಆದ್ರೆ ಒಂದು ಗುಣವುಂಟಿದ್ರಲ್ಲಿ ಕೀರ್ತನಾದೇವ ಕೃಷ್ಣಸ ಯಾರ ಭಕ್ತಿಯಿಂದ ಆ ವಿಠಲನ ಕೃಷ್ಣನನ್ನ ಶರಣು ಹೋಗ್ತಾನೋ ಅವನ ಗುಣಗಾನ ಮಾಡ್ತಾನೋ ಅವನ ಎಲ್ಲ ಪಾಪ ಪರಿಹಾರ ಆಗಿ ಉದ್ಧಾರ ಅಂತಾರೆ ವಿಠಲ ವಿಠಲ ಪಾಂಡುರಂಗ ತಟ್ಟಿದವ ದುರಿತವನ್ನು ಅಟ್ಟಿದವ ಪುರಂದ್ರ ದಾಸ್ ಹೇಳ್ತಾರೆ ಚಪ್ಪಾಳೆ ತಟ್ಟಿ ಭಜನೆ ಮಾಡುವುದರಿಂದ ನಾವು ಮಾಡಿದ ಎಲ್ಲ ಪಾಪ ಕರ್ಮಿಗಳು ದೂರ ಹೋಗ್ತಾವಂತೆ ಅದಕ್ಕಾಗಿ ನೀವೆಲ್ಲ ಚಪ್ಪಾಳೆ ತಟ್ಟಿ ಭಜನೆ ಮಾಡಬೇಕು ಅಂತ ನನ್ನ ಪ್ರಾರ್ಥನೆ ಸಭೆಯಲ್ಲಿ ಯಾರಿಗಾದರೂ ನಾನೇನೂ ಪಾಪ ಮಾಡಲಿಲ್ಲ ಅಂತ ಧೈರ್ಯ ಇದ್ದರೆ ಅಂಥವ್ರು ಚಪ್ಪಾಳೆ ತಟ್ಟೋದು ಬೇಡ ಅಷ್ಟೇ ಆಕ್ಷೇಪ ಏನಿಲ್ಲ ಅದಲ್ಲಾದ್ರೂ ಒಂದೇ ಮಾರ್ಗ ಅದಕ್ಕೆ ವಿಠಲ ವಿಠಲ ni no. ನಾಶ ಮಾಡುವ ಪಾಪ ನಾಶ ಮಾಡುವನಾದ್ರಿಂದ ಅವನಿಗೆ ವೆಂಕಟಾಂತಿ ಹೆಸರು ಅದಕ್ಕಾಗಿ ಆ ಸ್ವಾಮಿಯನ್ನು ಭಕ್ತಿಯಿಂದ ಅವನ ಗುಣಗಾನ ಮಾಡಿದರೆ ಕಲಿಯುಗದಲ್ಲಿ ಜಪ ತಪ ಉಪವಾಸದ ಎಲ್ಲ ಪ್ರಯೋಜನ ಬರುತ್ತದೆ ಅಪಾಯ ಕೋಟಿಗಳಿಗೆ ಉಪಾಯ ಹರಿನಾಮ ಉಪಾಯ ಅಂದ್ರೆ ಅದಕ್ಕೆ ಪ್ರಾಶ್ಚಿಲ್ಯ ತಪ್ಪುಗಳು ನಡೆದಿರಲಿ ಒಮ್ಮೆ ಶ್ರದ್ಧಾ ಭಕ್ತಿಯಿಂದ ಭಗವನ್ನಾಮ ಉಚ್ಚಾರ ಮಾಡಿದರೆ ಆ ಮಹಾಪ್ರಯೋಜನ ಆ ಭಕ್ತಿ ಇಲ್ಲದೆ ನೀನೇ ಪ್ರಾಯಶ್ಚಿತ್ ಮಾಡೋದು ವ್ಯರ್ಥ ಕೇಶವ ಅಂತಬ್ಬ ಹುಡುಗನ ಹೆಸರು ಶ್ಯಾಮ ಅಂತ ಹುಡುಗ ಆ ದಿನ ವೈಕುಂಠ ಕಾಲಿಸಿ ಆ ಕಾಲದಲ್ಲಿ ಎಲ್ಲ ಉಪವಾಸ ಮನೆಯಲ್ಲಿ ಈ ಬ್ರಾಹ್ಮಣ ಹುಡುಗ ಹೇಳಿದ ಕೇಶವ ಶ್ಯಾಮ ಇವತ್ತು ಮನೆಯಲ್ಲಿ ಊಟ ಇಲ್ಲ ವೈಕುಂಠ ಕಾಲಿಸಿ ಶಾಲೆ ಬಿಟ್ಟ ಮೇಲೆ ನನ್ನ ಮನೆಗೆ ಹೋಗೋದಿಲ್ಲ ಅಂದ ಶ್ಯಾಮ ಹೇಳಿದ ನಮಗೂ ಉಪವಾಸ ಇದೆ ನಮ್ಮಲ್ಲೂ ಏಕಾಸಿ ನಾನು ಹೋಗೋದಿಲ್ಲ ನಡು ಮಧ್ಯಾಹ್ನ ಮೀರಿದೆ ಬಹಳ ಹಸಿವಾಗಿದೆ ಮಕ್ಕಳಿಗೆ ಒಬ್ರವ್ರು ಮಾತಾಡಿಕೊಂಡ್ರು ನಿನ್ನತ್ರ ಎಷ್ಟು ದುಡ್ಡು ಉಂಟು ನನ್ನತ್ರ ಹತ್ತು ಪೈಸೆ ಇದೆ ನನ್ನ ಹತ್ರ ಹತ್ತು ಪೈಸೆ ಉಂಟು ಆ ಇಪ್ಪತ್ತು ಪೈಸೆ ತಗೊಂಡು ಬರುವಾಗ ಅಲ್ಲಿ ಯಾರೋ ಬೀದಿ ಬದಿಯಲ್ಲಿ ಗೆಣಸು ಮಾರ್ಲಿಕ್ಕೆ ಇಟ್ಟಲಿದ್ದಾರೆ ಬೇಯಿಸಿ ಮಕ್ಕಳಿಗಷ್ಟು ನಿಷ್ಠೆ ಇಲ್ಲ ನೋಡಿ ಹಸಿವು ಸಹಿಸ್ಲಿಕ್ಕಾಗಲಿಲ್ಲ ಇಬ್ಬರು ಗೆಣಸು ತಗೊಂಡು ತಿಂದು ಏಕಾದಶಿ ಮಾಡಿದರು ಮೂರನೇ ಒಬ್ಬ ಹುಡುಗ ನೋಡಿದ ಒಂದು ತುಂಡವನಿಗೆ ಕೊಟ್ಟರೆ ಅವನು ಏಕಾದಶಿ ಮಾಡ್ತಿದ್ದ ಅವನಿಗೆ ಕೊಡಲಿಲ್ಲ ಅವನು ಸುಮ್ಮನೆ ಇರಲಿಲ್ಲ ಮನೆಗೆ ಓಡಿ ಬಂದು ಈ ಶ್ಯಾಮನ ತಂದೆಯನ್ನು ಕರೆದು ಹೇಳಿದ ಬ್ರಾಹ್ಮಣೇತ್ರ ಇವತ್ತು ವೈಕುಂಠ ಏಕಾದಶಿ ದಿನ ನಿನ್ನ ಮಗ ಬೀದಿಯ ಯಾರು ಯಾರೋ ಬೇಯಿಸಿಟ್ ಗೆಣಸ್ ತಿಂದ ಹಾಗದಕ್ಕೆ ಪ್ರಾಯಶ್ಚಿತ್ತ ಮಾಡಬೇಕು ಅಂತ ಹುಡುಗ ಮನೆಗೆ ಬಂದ ತಕ್ಷಣ ಅವನಿಗೆ ನಾಲ್ಕು ಪೆಟ್ಟು ಹೊಡೆದು ಏಕಾದಶಿ ದಿನ ಬೀದಿ ಬದಿಲು ಯಾರೋ ಬೇಯಿಸಿದ ಗೆಣಸು ತಿಂದಿದ್ಯಾ ನಾಲ್ಕು ಪೆಟ್ಟು ಹೊಡೆದು ಮಗುವಿಗೆ ಪ್ರಾಯಶ್ಚಿತ್ತ ಮಾಡಲಿಕ್ಕೆ ಬಟ್ಟ್ರನ್ನು ಕೇಳಲಿಕ್ಕೆ ಬಂದ ಆ ಊರಿನಲ್ಲಿ ಈ ಕೇಶವನಪ್ಪ ಒಬ್ಬರೇ ಭಟ್ರು ಬೇರೆ ಯಾರೆಲ್ಲ ಸಣ್ಣ ಊರದು ಅಲ್ಲಿಗೆ ಬಂದು ಹೇಳಿದ ನೋಡಿ ಭಟ್ರೆ ನನ್ನ ಮಗ ಇವತ್ತು ವೈಕುಂಠಿಕಾಶಿ ದಿನ ಯಾರೋ ಬೀದಿ ಬದಿಲು ಬೇಯಿಸಿ ಗೆಣಸು ಪ್ರಾಯಶ್ಚಿತ್ತ ಮಾಡಿ ಶುದ್ಧ ಮಾಡಬೇಕು ಅಂತ ಭಟ್ರು ಹೇಳಿದ್ರು ಮಹಾಪಾಪ ಇದು ಬ್ರಹ್ಮಹತ್ಯೆಗೆ ಸಮಾನವಾದ್ದು ಬಹ ದೊಡ್ಡ ಪ್ರಾಯಶ್ಚಿತ್ತ ಮಾಡಬೇಕಾಗ್ತದೆಯೇ ನಿಲ್ಲು ಹೇಳ್ತೇನೆ ಅಂತ ಒಳಗೆ ಹೋಗಿ ಪುಸ್ತಕ ತಗೊಂಡು ಬಂದರು ಅದ್ರಲ್ಲಿ ಉಂಟಂತೆ ಗೆಣಸು ತಿಂದರೆ ಏನು ಪ್ರಾಯಶ್ಚಿತ್ತ ಬರೆದಿದ್ದಾರ ಹೊರಗೆ ತಂದು ಹೇಳಿದರು ಸಾಮಾನ್ಯ ವಿಷಯ ಎಲ್ಲ ಇದು ಒಂದು ಹೋಮ ಗಿಮ ಮಾಡಬೇಕಾಯ್ತು ಹೋಮ ಒಂದು ಐನೂರು ರೂಪಾಯಿ ಖರ್ಚು ಬರ್ತದೆ ಏನು ಹೇಳಿದೆ ಬಟ್ರೆ ಪೈಸೆ ಗೆಣಸು ತಿಂದದಕ್ಕೆ ಐನೂರು ರೂಪಾಯಿ ಎಲ್ಲಿಂದ ಖರ್ಚು ಮಾಡೋದು ಬಟ್ರೆ ಸ್ವಲ್ಪ ಕಡಿಮೆ ಲಾಗುವುದಿಲ್ಲ ಬಟ್ರೆ ನೋಡು ದಿನ ಬೆಳಿಗ್ಗೆ ನಾವು ಒಬ್ಬರು ಮುಖ ಒಬ್ರು ನೋಡು ಏನೇ ಹೆಚ್ಚು ಬೇಡ ಹೋಗುದೂ ತಕೊಂಡ್ಬಾ ಎಲ್ಲ ಮಾಡ್ಬಿಡ್ತೀರಿ ಮಾಡಿಸ್ಬಿಡ್ತೀರಿ ಮನೆಗೆ ಬಂದು ಅಕ್ಕಿ ಮುಡಿ ಮಾರಿ ಆ ಮುನ್ನೂರು ರೂಪಾಯಿ ಸೇರಿಸುವಾಗ ಹೊಟ್ಟೆ ಉರಿ ಬಂದುಬಿಡ್ತು ಮಗರನ್ನು ಕಂಬ ಕಟ್ಟಿ ನಾಲ್ಕು ಪೆಟ್ಟು ಬಿಡ್ದ ಯಾಕೋ ಯಾಕೆ ತಿನ್ನೇ ಹೇಳಿ ಕೇಳಿಸ್ತು ಈಗ ಭಟ್ರು ಹೇಳಿದಾರಲ್ಲ ಮುನ್ನೂರು ರೂಪಾಯಿ ಖರ್ಚು ಮಾಡ್ಬೇಕಲ್ಲ ಪೆಟ್ಟು ಬಿದ್ದರೆ ಮಕ್ಕಳು ಸತ್ತು ಹೇಳ್ತಾ ನೋಡಿ ನಾನು ಒಬ್ಬನೇ ತಿಂದದ್ದು ಬಟ್ರ ಮಗ ಕೇಶವನು ತಿಂದಿದ್ವಾಹೋ ಬಟ್ರ ಮಗನೂ ತಿಂದಿದ್ದಾನ ಹಾಗಾದರೆ ಒಟ್ಟಿಗೆ ಒಂದೇ ಪ್ರಾಯಶ್ಚಿತ್ತ ಮಾಡುವ ಅರ್ಧ ಖರ್ಚು ಬಟ್ರದ್ದು ಅರ್ಧ ನಮ್ದು ತಿಳ್ಕೊಂಡು ನೀವು ಬಂದು ಹೇಳಿದ ಬಟ್ರೆ ನಿಮ್ಮ ಹುಡುಗನೂ ತಿಂದಿದ್ದಾನಂತೆ ಇಬ್ಬರೂ ತುಂಡು ಮಾಡಿ ತಿಂದದ್ದಂತೆ ಮಕ್ಕಳಿಗೇನು ಗೊತ್ತಾಗ್ತದೆ ಬಟ್ರೆ ಪ್ರಾಯಶ್ಚಿತ್ತ ಮಾಡುವ ಅರ್ಧ ದುಡ್ಡು ನಿಮ್ಮದು ಅರ್ಧ ನಂದು ಸ್ವಲ್ಪ ಕಡಿಮೆಲಾಗುತ್ತೆ ನೋಡಿ ಬಟ್ಟರೆ ಬಟ್ರೆ ಒಳಗೆ ಇನ್ನೊಂದು ಪುಸ್ತಕ ತಂದರು ಕಡಿಮೆ ಪುಸ್ತಕ ಬೇರೆ ಇದೆ ಅಂತ ಮತ್ತೊಳೆ ಅದನ್ನು ತಂದು ಹೇಳಿದ್ರು ಎಷ್ಟು ಕಡಿಮೆ ಆದರೂ ಕೂಡ ಇನ್ನೂರು ರೂಪಾಯಿ ಕಡಿಮೆ ಆಗೋದಿಲ್ಲ ನೋಡು ಅಷ್ಟು ಕಡಿಮೆ ಇವುಳದ ಬಟ್ಟರೆ ಹಾಗಾದರೆ ನಿಮ್ಮ ಮಗನೂ ತಿಂದ ನನ್ನ ಮಗನೂ ತಿಂದ ಒಂದೇ ಪ್ರಾಯಶ್ಚಿತ್ತು ಹೋ ಮಾಡುವ ಅರ್ಧ ನೀವು ಹಾಕಿ ಭಟ್ರು ಪುಸ್ತಕ ಹುಡುಕ್ತಾ ಹುಡುಕ್ತಾ ಹೇಳಿದರು ನೀನೇ ಎಷ್ಟು ತಲೆ ಬಿಸಿ ಮಾಡ್ಕೊಳ್ಬೇಡ ಅಂಥ ದೊಡ್ಡ ಪಾಪ ಏನಿಲ್ಲ ಹೋಗೋದ್ರು ಯಾಕಂದ್ರೆ ಐವತ್ತು ರೂಪಾಯಿ ಖರ್ಚಾದರೂ ಇಪ್ಪತ್ತೈದು ಇವರು ಕೊಡಬೇಕು ಅದಕ್ಕೋಸ್ಕರ ಕೊನೆಗೆ ಹೇಳಿದೇನ್ಬಿಟ್ರೆ ನನಗೆ ಎಷ್ಟು ಖರ್ಚು ಹೇಳಿದ್ದಕ್ಕೆ ಪಾಪ ಇಲ್ಲ ಅಂತೀರಲ್ಲ ನೋಡೋ ನಮ್ಮನ್ನು ಬ್ರಾಹ್ಮಣ ಪ್ರಶ್ನೆ ಮಾಡಬಾರ್ದು ನೀನು ನಾನು ಸುಮ್ಮನೆ ಹೇಳಿದ್ದಲ್ಲ ಶಾಸ್ತ್ರದಿದ್ದದ್ದನ್ನು ಹೇಳಿದ್ದು ನಿನ್ನ ಮಗ ಒಬ್ಬ ತಿಂದದ್ದಲ್ಲ ನನ್ನ ಮಗನ ಜೊತೆಗೆ ತಿಂದಿದ್ದಾನೆ ಶಾಸ್ತ್ರ ಏನು ಹೇಳುತ್ತದ ಗೊತ್ತೇ ಕೇಶವನ ಕೂಡೆ ತಿಂದುದರಿಂದ ಲೇಷವು ದೋಷವಿಲ್ಲ ಈ ನೋಡಿ ಏನಾದರೂ ಕೆಟ್ಟ ಕೆಲಸ ಮಾಡುವುದಿದ್ರೆ ಬಟ್ ರೊಟ್ಟಿ ಮಾಡಿದ್ರೆ ದೋಷ ಇಲ್ಲ ಪ್ರಾಯಶ್ಚಿತ್ತ ಇಲ್ಲ ನಾವು ಕಲಿಯುಗಲಿ ಈ ಸ್ಥಿತಿಯಲ್ಲಿ ಇರ್ತೇವೆ ಅದಕ್ಕಾಗಿ ಕಲಿಯುಗದಲ್ಲಿ ಹರಿನಾಮವ ನೆನೆದೋಡೆ ಕಣ ಪಾಪಗಳು ದೂರ ಹೋಗ್ತಾ ಕೋಟಿ ಕೋಟಿ ಪಾಪಗಳು ದೂರು ಹೋಗ್ತಾ ನಾವು ಮೊದಲು ಸುಮ್ಮನೆ ಹೇಳಬಹುದು ಆ ಬಳಿಕ ನಾಮೇ ರುಚಿ ಜೀವೇ ದಯಾ ವೈಷ್ಣವ ಸೇವನ ಭಗವಂತನ ನಾಮದಲ್ಲಿ ಅಭಿರುಚಿ ಎಲ್ಲ ಜೀವಿಗಳಲ್ಲಿ ದಯಾಭಾವನೆ ಉಂಟಾಗ್ತದೆ ಎಲ್ಲರಲ್ಲಿ ಪರಮಾತ್ಮ ಇದ್ದಾರೆ ನಾಮೇ ರುಚಿ ಜೀವೇ ದಯಾ ಆಮೇಲೆ ಭಗವತ್ ಭಕ್ತರ ಸೇವೆ ಮಾಡೋಣ ಅಂತ ಕಾಣಿಸ್ತದೆ ಅದಕ್ಕೆ ಮೊದಲನೆಯ ಮಾರ್ಗವೇ ಭಗವಂತನ ಭಜನೆ ವಿಠಲ ವಿಠಲ ಪಾಂಡುರಂಗ ಂಗಲ ಪಾಂಡುರಂಗ ಭಕ್ತ ಪಾಂಡುರಂಗ್ರದಾಯಕ ಪಾಂಡುರಂಗ ಜಯ ಜಯ ವಿಠಲ ಪಾಂಡುರಂಗ ಪರೀನಾಥ ಭಗವಾನ ರಾಮರಾಜ ಕುಳಿತ ರಥ ಭೀಮಾ ನದಿಯ ತಟಾಕಕ್ಕೆ ಬಂದಿದೆ ಬ್ರಾಹ್ಮಣ ನಡುಗ್ತಾ ಇದ್ದಾನೆ ರಾಜ ಕೇಳಿದ ಹೇ ಬ್ರಾಹ್ಮಣ ಅಮೃತ ಹರಿಯುತ್ತದೆ ಅಂತ ಹೇಳಿದ ನದಿ ಇದೆ ತಾನೇ ಭೀಮಾ ಹೌದು ಮಹಾರಾಜ್ರೆ ನಿಜ ನಿಜ ಅಂದ ಏನಾದ್ರೂ ವ್ಯತ್ಯಾಸ ಆದರೆ ನಿನ್ನ ನಿಲ್ಲೇ ಕೊಲ್ತೇನೆ ವಿಠ್ಠಲನ ಆಣೆಗೂ ನಾನು ಹೇಳಿದ ಸತ್ಯ ಅಂದ ಆ ಮರಣ ಭಯದಿಂದ ಭಗವಂತರಲ್ಲಿ ಚಿತ್ತ ನಟ್ಟುಬಿಡ್ತೇ ಕಪ್ಪ ಅಂತ್ಯಕಾಲದಲ್ಲಿ ಭಗವತ್ ಭಗವ ಬರಬೇಕಾದ್ರೆ ಸಂತತ ಆತ ಸಾಧನೆ ಮಾಡಿದ್ದ ಯಾವುದೋ ಜನ್ಮದಲ್ಲಿ ಅದು ಈಗ ಬಂದು ಒದುಕೊಂಡ ಮಧ್ವಾಚಾರ್ಯರು ಹೇಳ್ತಾರೆ ಅಂತ್ಯಕಾಲದಲ್ಲಿ ಚಿಂತೆ ಬರಬೇಕಾದ್ರೆ ಸಂತತ ಚಿಂತೆಯನ್ನು ಸಂತತ ದೇವರ ಸ್ಮರಣೆ ಭಜನೆ ಮಾಡ್ತಾ ಇರು ಹಾಡ್ತಾಯಿರು ಜಪ ಮಾಡ್ತಾ ಹೀಗಲ್ಲ ಅಂತ ನಿನ್ನ ಚಿತ್ತವು ಪರಮಾತ್ಮನ ಮಹಿಮೆಯನ್ನು ಚಿಂತನೆ ಮಾಡ್ತಾ ಸೃಷ್ಟಿಗೊಡೆಯನದ್ದು ತನ್ನ ಕಾರ್ಯ ಜಯ ಆದರೆ ಇದಕ್ಕೆ ನೀನು ಕಾರಣ ಪರಮಾತ್ಮ ನನ್ನ ಕೀರ್ತಿ ಬಂದರೆ ಇದಕ್ಕೆ ನೀನು ಕಾರಣ ಪರಮಾತ್ಮ ಹೀಗೆ ತಿಳಿಯುವಳಿಕೆಯ ಭಜನೆ ಇದೇ ಚಿಂತನೆ ಈ ಅರಿವನ್ನು ನಿನ್ನಲ್ಲಿ ಉಂಟು ಮಾಡಿಕೊಳ್ತೀನಿ ಆದರೆ ನಿನ್ನ ನಡೆಯೆಲ್ಲವೂ ತೀರ್ಥಯಾತ್ರೆ ಆಗ್ತದೆ ನಿನ್ನ ನುಡಿಯೆಲ್ಲವೂ ನಾಮ ಸಂಕೀರ್ತನೆ ಆಗ್ತದೆ ಹೊರಳಿ ಮಲಗುವುದಲ್ಲ ವಂದನೆ ಆಗ್ತದೆ ಹೀಗೆ ದಾಸು ವರ್ಣಿಸ್ತಾರೆ ಸುಲಭ ಪೂಜೆಯ ಮಾಡಿ ಬಲವಿಲ್ಲದವರು ದೇವರು ಪೂಜೆ ಖರ್ಚು ಮಾಡಲಿಕ್ಕೆ ಹಣ ಇಲ್ಲ ಅಂತಿಲ್ಲ ಬೇಡವೇ ಬೇಡ ಈರುಳು ಹಚ್ಚಿ ೀಪ ಹರಿಗೆ ನೀರಾಜನವು ಮರೆ ಮಾಡುವ ವಸ್ತ್ರ ಪರಮ ಮಡಿಯು ತಿರುಗಾಡಿ ದಣಿಯುವುದೇ ಶ್ರೀಹರಿ ಪ್ರದಕ್ಷಿಣೆಯು ಹೊರಳಿ ಮಲಗುವುದಲ್ಲ ಶ್ರೀಹರಿಗೆ ವಂದನೆಯು ಶಾರೀರಿಕ ಮಾನಸಿಕ ಬೌದ್ಧಿಕವಾಗಿ ಆ ದೈವಿ ಪ್ರಜ್ಞೆ ಬೆಳೆಸ್ಕೊ ಬಂದಿದ್ದಾರೆ ಈಗ ಬ್ರಾಹ್ಮಣ ಒಂದ್ಸಲ ಹೇಳಿಬಿಟ್ಟಿದ್ದಾನಲ್ಲ ನದಿಯಲ್ಲಿ ಅಮೃತ ಹರಿಯೋದು ಹೌದು ಅಂಧ ಹೇಗೂ ಸಾಯೋದು ಸಾಯ್ತೇನೆ ದೇವರನ್ನು ಹೋಗಲಿ ಸತ್ತ ಅಂತ ಆಗಲಿ ಹೌದು ಬ್ರಾಹ್ಮಣನ ತಿಳ ಹೋಗಲಿ ಬಿಡಬೇಡ ಅಂತ ಸೇವಕರಿಗೆ ಆಜ್ಞೆ ಕೊಟ್ಟು ನದಿ ಹತ್ತಿರಕ್ಕೆ ಬರ್ತಾನೆ ರಾಜ ನೋಡುವಾಗ ಸಾಮಾನ್ಯ ಜಲ ಇದೆ ಒಂದು ಬೊಗಸೆ ಕೈಯಲ್ಲಿ ಇತ್ತುಕೊಳ್ತಾನೆ ಏನೂ ಜ್ಞಾನ ಇಲ್ಲದೆ ತನ್ನ ಹೊಗಳಿದಂತಹ ಆ ಬ್ರಾಹ್ಮಣನನ್ನು ಅರ್ಥಾತ್ ಭಕ್ತನನ್ನು ಬರೇ ಬ್ರಾಹ್ಮಣ ಅನ್ನೋದಕ್ಕಾಗಲ್ಲ ಈಗ ಮರಣಭೈದಿಂದಲೂ ತನ್ನ ಶರಣು ಬಂದಿದ್ದಾನೆ ಅದಕ್ಕಾಗಿ ಭಗವಂತ ಆ ಬಡ ಬ್ರಾಹ್ಮಣನ ಮಾತನ್ನು ಸತ್ಯವಾಗಿಸಿದ ರಾಜ ಒಂದು ಬೋಗಸ ನೀರನ್ನು ಎತ್ತಿ ಬಾಯಿಗೆ ಹಾಕ್ಕೊಳ್ತಾನೆ ಪ್ರಪಂಚದ ಯಾವ ವಸ್ತುವಿನಲ್ಲಿಯೂ ರುಚಿಯನ್ನು ಆತ ಕಂಡಂತಿಲ್ಲ ಅಮೃತ ಹೇಗೆ ಯಾರಾದರೂ ಕುಡಿದು ನೋಡಿದ್ದುಂಟೋ ರಾಜನಿಗೆ ಹುಚ್ಚಿ ಹಿಡಿದು ಬಿಡ್ತ ಮತ್ತೆ ಕುಡಿದ ಇನ್ನು ಕುಡಿದ ಹೇ ಬ್ರಾಹ್ಮಣ ದೇವತಾ ನನ್ನ ಎಲ್ಲಿ ಕರ್ಕೊಂಡು ಬಂದೆ ವೈಕುಂಠಕ್ಕೆ ನೀನು ರಾಜ ತಲೆ ಎತ್ತಿ ಬ್ರಹ್ಮಾದಿ ದೇವತೆಗಳ ಸಂಚಾರ ಕಾಣಿಸ್ತಾ ಇದೆ ಎಲ್ಲಿ ನೋಡಿದರಲ್ಲಿ ಅಲ್ಲಿ ನವರತ್ನಗಳು ಬಿದ್ದಿವೆ ಅರಮನೆಯಲ್ಲಿ ಕೆಲವು ನವರತ್ನಗಳನ್ನು ಕಾಪಾಡಲಿಕ್ಕೆ ಸೈನಿಕರನ್ನಿಡ್ತೇನೆ ನಾನು ಇಲ್ಲಿ ಬೀದಿ ಬೀದಿಯಲ್ಲ ನವರತ್ನಮಯವಾಗಿದೆಯಲ್ಲ ಕಾಮಧೇನುಗಳು ಕಾಣಿಸ್ತಾ ಇವೆ ಇಂದ್ರಚಂದ್ರಾದಿಗಳು ಸಂಚಾರ ಮಾಡ್ತಾ ಇದ್ದಾರೆ ರಾಮರಾಜ ಆಶ್ಚರ್ಯ ಪಡ್ತಾ ಹೇ ಬ್ರಾಹ್ಮಣ ನನ್ನ ನನಗೆ ವೈಕುಂಠಕ್ಕೆ ಕರ್ಕೊಂಡು ಬಂದಿಯ ನೋಡಿಲ್ಲಿ ಕಾಮಧೇನು ನೋಡಿಲ್ಲಿ ಕಲ್ಪ ವೃಕ್ಷ ನೀ ಹೇಳಿದ್ದೆಲ್ಲ ಇಲ್ಲಿ ಕಾಣಿಸ್ತಾ ಇದೆ ಬ್ರಾಹ್ಮಣನಿಗೆ ಒಂದು ಕಾಣಿಸೋದಿಲ್ಲ ಯಾಕಂದರೆ ಅವನಿಗೆ ತೋರಿಸು ಅಂತ ಬೇಡಿದ್ದೀವ ನನಗೆ ತೋರಿಸು ಅಂತ ಹೇಳಲಿಲ್ಲ ಇವ್ರಿಗೆ ಪ್ರಾಣ ಭಯ ಬಿಟ್ಟರೆ ಬೇರೆ ಯಾವುದೂ ಇಲ್ಲ ರಾಜ ಇದೊಂದು ನೋಡ್ತಾ ನೋಡ್ತಾ ದೇವಸ್ಥಾನದ ಮುಂದೆ ಬರ್ತಾನೆ ಸಾಕ್ಷಾತ್ ರುಕ್ಮಿಣಿ ಶ್ರೀ ಭೂ ದುರ್ಗಾ ಲಕ್ಷ್ಮೀ ದೇವಿ ನಾರಾಯಣನ ಸೇವೆಯನ್ನು ತಾನೇ ನಿಂತು ಮಾಡತಕ್ಕಂಥವಳು ತನ್ನ ಕೂದಲಿಂದ ಭಗವಂತನ ಮಹಾದ್ವಾರವನ್ನು ಗುಡಿಸ್ತಾಳೆ ಬ್ರಾಹ್ಮಣ ಹೇಳಿದ್ದಲ್ಲ ನಿನ್ನ ದೇವಿ ನಮ್ಮ ವಿಠ ಕಸ ಗುಡಿಸ್ತಾಳೆ ಕೂದಲಿಂದ ಅಂತ ಜಗನ್ಮಾತೆ ನಾರಾಯಣನ ಸೇವೆಯಲ್ಲಿ ತನ್ನ ಸಮರ್ಪಿಸಿಕೊಂಡವಳು ನಾವು ಹೇಳುತ್ತೇವಲ್ಲ ಯಾವಾಗಲೂ ಭಜನೆ ಹೇಳುವಾಗ ಕೋಟಿ ಕೋಟಿ ಭೃತ್ಯ ಹರಿವರ ಳು ನಾರಾಯಣನ ಸೇವೆಯನ್ನು ಇನ್ನೊಬ್ಬರಿಗೆ ಮಾಡ್ಲಿಕ್ಕೆ ಬಿಡೋದಿಲ್ಲ ಅವಳು ತಾನೇ ಭಗವಂತನ ಸೇವೆಗೈದು ತಾನೇ ಛತ್ರ ತಾನೇ ಚಾಮರ ವ್ಯಜನ ಪರ್ಯಂಕ ಎಲ್ಲವೂ ತಾನೇ ಆಗಿ ಅದನ್ನು ಕಣ್ಮುಟ್ಟ ಕಂಡು ಆನಂದ ಪಡತಕ್ಕಂಥವಳು ದೇವಿ ದೇವಾಲಯದ ಮುಂದೆ ಕಸಗೊಡಿಸ್ತಾ ಇದ್ದಾಳು ರಾಜ ಓಡಿ ಬಂದು ಆ ಭಗವತಿಯ ಪಾದಕ್ಕೆರೆಗಿದ ತಾಯಿ ನನ್ನನ್ನು ಯಾಕೆ ಅಜ್ಞಾನದಲ್ಲಿಟ್ಟೆ ನಿನ್ನ ಸ್ವಾಮಿ ನಿನ್ನ ಒಡೆಯನನ್ನು ನನಗೂ ಗುರುತಿಸಬಾರದಾಗಿತ್ತೇನೇನು ಅಂತ ಇದೇ ಕಾಲಕ್ಕೆ ಕಥೆಯ ಅರ್ಥ ಏನು ಅಂದರೆ ಲಕ್ಷ್ಮೀದೇವಿಯ ಅನುಗ್ರಹ ಆಗದಿದ್ದರೆ ನಮಗೆ ನಾರಾಯಣನ ಕೃಪೆಯಾಗೋದಿಲ್ಲ ನಾವು ನಾರಾಯಣನ ಬಿಟ್ಟು ಕೇವಲ ಲಕ್ಷ್ಮಿಯನ್ನು ಮಾತ್ರ ಪೂಜಿಸಿದರೆ ಲಕ್ಷ್ಮೀದೇವಿ ಕೋಪಿಸಿಕೊಳ್ಳುತ್ತಾಳೆ ನನ್ನ ಸ್ವಾಮಿಯನ್ನೇ ನಾನು ಪೂಜಿಸ್ತೇನೆ ನಿನ್ನ ಪೂಜೆ ಪೂರ್ಣವಾಗಬೇಕಾದ್ರೆ ನನ್ನ ಸ್ವಾಮಿ ತೃಪ್ತನಾಗಬೇಕು ಅಂತ ಅಂತಹ ಲಕ್ಷ್ಮೀದೇವಿ ಎನ್ನಮ್ಮ ಶಿರಿ ದೇವಿ ಅರಿಯಳು ಕಾಲತಃ ನಾರಾಯಣ ಲಕ್ಷ್ಮಿ ಸಮಾನಳು ಆದರೆ ಗುಣತಃ ಪರಮಾತ್ಮನ ಅನಂತ ಕಲ್ಯಾಣ ಗುಣಗಳು ಲಕ್ಷ್ಮೀ ದೇವಿಗೆ ತಿಳಿದಿಲ್ಲ ಕುನ್ನಿ ಮಾನವನೇ ಎಂಬಲ್ಲೆ ಪುರಂದ್ರದಾಸ್ ಹೇಳುತ್ತಾರೆ ಅಂಥ ಲಕ್ಷ್ಮೀ ನಾರಾಯಣನ ಪಾದಸೇವೆ ಮಾಡ್ತಾ ಇದ್ದಾಳೆ ಕೂದಲಿಂದ ಕಸಗುಡಿಸ್ತಾಳೆ ಅಮ್ಮ ನಿನ್ನ ಸ್ವಾಮಿಯನ್ನ ಕಾಣಿಸೋದಾಗ ಭಗವತಿ ಶ್ರೀ ಭೂ ದುರ್ಗಾ ಆ ರುಕ್ಮಿಣಿ ರಾಜನ ಒಳಕ್ಕೆ ಕಳಿಸ್ತಾಳೆ ಹಾಗೆ ಬ್ರಾಹ್ಮಣ ಇವನಿಗೊಂದು ಕಣ್ಣಿ ಕಾಣಿಸೋದಿಲ್ಲ ಅಂತೂ ಸದ್ಯನ ಬದುಕಿದೆ ಅಂತ ಒಂದು ಸಂತೋಷ ಅವನಿಗಷ್ಟೆ ದೇವಾಲಯ ಹತ್ತಿರ ಬರುವಾಗ ಕೊನೆಯದಾಗಿ ಬಿಡೋದು ವಿಠಲ ನಿನ್ನ ಸಭಾಂಗಣ ಭಾಳ ಸುಂದರ ಅಂತ ಹೇಳಿದ್ದೇನೆ ನೀನು ಬಹಳ ಚಂದ ಅಂತ ಹೇಳಿದ್ದೇನೆ ಆ ಕೊನೆಯ ಮಾತನ್ನು ಸತ್ಯ ಮಾಡಿ ನನ್ನನ್ನು ಬದುಕಿಸೋ ನಿನ್ನನ್ನು ಹೊಗಳೇ ಒಬ್ಬ ಬ್ರಾಹ್ಮಣ ಸತ್ತ ಅಂತ ಅಪವಾದ ಬಾರದಿದ್ದಾಗ ನೋಡ್ಕೋ ಅಂತ ಬೇಳ್ತಾನೆ ಹೊರತು ಅಂತ ನಿನ್ನನ್ನು ನಾನು ನೋಡ್ಬೇಕು ಅಂತ ಬಯಸಿಲ್ಲ ಯಾಕಂದೂ ತೀರಲಿಲ್ಲ ಅಂತ ಅರ್ಥ ರಾಜ ಬರ್ತಾನೆ ಆ ಇಟ್ಟಿಕಲ್ಲಿನ ಮೇಲೆ ಸೊಂಟರ್ ಮೇಲೆ ಕೈಯಿಟ್ಟು ಮುಗುಳು ನಗ್ತಾ ನಿಂತಿದ್ದಾನೆ ಇವನ ಪಾಲಿಗೆ ವಿಗ್ರಹವಾಗಿ ಅಲ್ಲ ಶ್ರೀಮುಖ ಸುಂದರ ತಿಲಕಮಾರ ಶ್ರೀಮುಖ ಸುಂದರ ತಿಲಕಮ ಕೊರಳ ತುಳಸಿಹ ಜನೋಧಾರ ಕಾವಕರುಣಾಳು ಮೂಲ ನಾರಾಯಣ ಆ ಪದ್ಮಾಂಧವ ಪಾಂಡುರಂಗ ಅನಾಥ ರಕ್ಷಕ ಪಾಂಡುರಂಗ ಪಂನಾಥ ಭಗವಾರ ಕೈ ಮಹಾರಾಜ ನೋಡುತ್ತಾನೆ ಹುಚ್ಚಿ ಹಿಡಿದುಬಿಡುತ್ತವನಿಗೆ ಇಂಥ ರೂಪ ನೋಡಿ ಹೇ ಬ್ರಾಹ್ಮಣ ನಾನು ಎಲ್ಲಿ ಕರತಂದು ಹೇ ಪುಣ್ಯಾತ್ಮ ನೀನು ನಿನ್ನೆ ಋಣ ಜನ್ಮ ಜನ್ಮಾಂತರದಲ್ಲಿ ನಾನು ತೀರಿಸಲಿಕ್ಕಾಗುವುದಿಲ್ಲ ಆ ಕಟಿ ಮೇಲೆ ಕರವಿಟ್ಟ ತುಳಸಿ ಹಾರವನ್ನು ಧರಿಸಿಕೊಂಡ ಪೀತಾಮ್ರವನ್ನುಟ್ಟ ರತ್ನಘಟಿತವಾದ ಕ್ರಿಯೇಟ ಬಿಟ್ಟ ಆ ವಿಠ ತೋರಿಸಿದೆಯಲ್ಲ ಎಂಥ ಮಧುರ ರೂಪ ನೋಡು ಬ್ರಾಹ್ಮಣಿಗೇನು ಕಾಣಿಸೋದಿಲ್ಲ ಅವನಿಗೆ ಬದುಕಿದೆ ಅಂತ ಮಾತ್ರ ಆಸೆ ರಾಜನಿಗೆ ಹುಚ್ಚು ಹಿಡಿದು ಬಿಡ್ತು ಲಾಗಲೇ ಪಿಸೆ ಗೋವಿಂದಾಚೆ ಪಿಸೆ ಅಂದ್ರೆ ಹುಚ್ಚು ಪಂಡರಿನಾಥ ವಿಠಲ ಒಂದರಕ್ಷಣ ನಿನ್ನನ್ನು ಬಿಟ್ಟಿರೋದು ಸಾಧ್ಯ ಅಲ್ಲ ಇನ್ನು ಮುಂದೆ ನೀನು ನನ್ನ ಮನೆತನದ ದೇವರೆಂಬುದಾಗಿ ಆ ಭವ್ಯ ಮೂರ್ತಿಯನ್ನು ಕಂಡು ಅದೇ ಮನಸ್ಸಲ್ಲಿ ಚಿಂತಿಸ್ತಾ ತನ್ನ ಸೈನಿಕರಿಗೆ ಆಜ್ಞೆ ಕೊಟ್ಟು ಆ ಇಟ್ಟಿಕಲ್ಲು ಸಮೇತ ವಿಠ್ಠಲನನ್ನು ಆ ಮಂಗಳ ಮೂರ್ತಿಯನ್ನ ತನ್ನ ರಥದಲ್ಲಿಟ್ಟುಕೊಂಡು ವಿಜಯನಗರಕ್ಕೆ ಹೊರಟುಬಿಟ್ಟ ಅಲ್ಲಿ ದೇವಿಯ ದೇವಾಲಯದ ಭಗವತಿಯ ಪೀಠಕ್ಕಿಂತ ಎತ್ತರದಲ್ಲಿ ವಿಜಯ ಬಿಠಲ ಅಂತ ಹೆಸರಿಟ್ಟು ಅಲ್ಲಿ ಆ ಮಂಗಳ ಮೂರ್ತಿಯನ್ನು ಪ್ರತಿಷ್ಠಾಪಿಸ್ತಾನೆ ಇತರರ ಕಣ್ಣಿಗೆ ಶಿಲಾಮಯವಾದ ಮೂರ್ತಿಯ ಕಂಡರೆ ರಾಜನಿಗೆ ನಿತ್ಯ ಸಚೇತನ ಮೂರ್ತಿ ಅದನ್ನು ಇನ್ನು ಎಲ್ಲೂ ಎಂದೂ ಮರೆಯೋ ಸಾಧ್ಯ ಅಲ್ಲವನೇ ಚೈತನ್ಯಾಚ ಜಿಹ್ವಾಳ ಪಾಂಡುರಂಗ ಮಾಧ ಪರಮ ಚೈತನ್ಯ ರೂಪನಾದಂಥ ಪರಮಾತ್ಮನನ್ನು ಕಂಡು ನಿತ್ಯ ಪೂಜಿಸುತ್ತಾನೆ ಭಗವತಿಯ ಜೊತೆಗೆ ಭಗವಂತನನ್ನು ಪೂಜಿಸ್ತಾನೆ ಯಾರಿಗೂ ದೇವಾಲಯದ ಒಳಗೆ ಪ್ರವೇಶ ಇಲ್ಲ ರಾಜನ ಕೈಯಿಂದ ಪೂಜೆ ಪಡೆಯತಕ್ಕಂಥ ಪರಮಾತ್ಮ ಅವರಿವರ ಕಾಣಿಕೆ ನನಗೆ ಬೇಕಾದಿಲ್ಲ ನವರತ್ನ ಖಚಿತವಾದ ಆಭರಣಗಳ ಜೊತೆಗೆ ರತ್ನಾಭಿಷೇಕ ನಾನೇ ಮಾಡ್ತೇನೆ ಇಷ್ಟಾದರೂ ಆ ರಾಜನ ಸಾತ್ವಿಕ ಅಹಂಕಾರ ಕಡಿಮೆ ಆಗಲಿಲ್ಲ ಎಷ್ಟು ಜನ್ಮ ಬೇಕು ಹೇಳಿ ಅಂತ ಅಂಥಕರಣ ಶುದ್ಧವಾಗಬೇಕಾದ್ರೆ ದೇವರೇ ಸಿಕ್ಕಿದರು ನಮ್ಮಲ್ಲಿ ಅಂಥ ಅರ್ಹತೆ ಇಲ್ಲದಿದ್ದರೆ ನಮಗೇನು ಬೇಡಬೇಕು ದೇವರ ಹತ್ರನೊಂದೇ ಗೊತ್ತಾಗಲಿಕ್ಕಿಲ್ಲ ಅದರಿಂದ ಜ್ಞಾನಪೂರ್ವಕವಾಗಿರಬೇಕು ಭಕ್ತಿ ವಿಠ್ಠಲನ ದೇವಾಲಯದಲ್ಲಿ ಇನ್ಯಾರು ಬರುವಂತಿಲ್ಲ ಈ ಮಂಗಳ ಮೋಹಕನನ್ನು ನಾನು ಮಾತ್ರ ಪೂಜೆ ಮಾಡಬೇಕು ಸೈನಿಕರಿಗೆ ಆಜ್ಞೆ ಕೊಟ್ಟಿದ್ದಾನೆ ಯಾರಾದರೂ ಪಂಡರ ಪುರದ ಕಡೆಯಿಂದ ಭಕ್ತರು ಭಜನೆ ಗಿಜನೆ ಮಾಡುವರು ಬಂದರೆ ಅವರು ಹಿಡಿದು ಕಾರಾಗ್ರದಲ್ಲಿ ಹಾಕಿಬಿಡು ಇದು ರಾಜಮಾನತನ ದೇವರು ಬಿಟ್ಟಲ್ಲ ನನ್ನ ಸರ್ವಸ್ವನಿಗೆ ಅರ್ಪಣೆ ಮಾಡ್ತೇನೆ ಇಲ್ಲಿ ಇತರರು ಯಾರು ಬರಬಾರದು ರಾಜನ ಕಟ್ಟಾಜ್ಞೆನೆಲ್ಲರೂ ಪಾಲಿಸುವಾಗ ಆಷಾಢ ಕಾರ್ತಿಕ ಮಾಸಗಳಲ್ಲಿ ಲಕ್ಷಾಂತರ ಜನರ ಪಂಡರಪುರಕ್ಕೆ ಬರ್ತಾರೆ ಸ್ನಾನ ಕರೂನಿ ಭೀಮಾತೀರಿ ಪ್ರದಕ್ಷಿಣಾಘಾಲಿ ಪಂರಿ ಅಲ್ಲಿ ವಿಧ ನಿಷೇಧಗಳು ಯಾವುದೂ ಇಲ್ಲ ಭೀಮಾ ಸ್ನಾನ ಮಾಡಿ ಇಡಿ ಪಂರಪುರಕ್ಕೆ ಪ್ರದಕ್ಷಿಣ ಬರುವುದು ಗರ್ಭಗುಡಿಯ ಬಂದು ಪ್ರಥಮ ಆಲಿಂಗನ ಹೇ ಸಖಯ ವಿಠಲ ಪಂಡುರಂಗಾಂತ ಮೊದಲು ಅಪ್ಪಿಕೊಳ್ತಾನೆ ಮಗ ಕರಾವೇ ನಮನ ಆಮೇಲೆ ಅಪ್ಪಿಕೊಳ್ಳುವ ಯೋಗ್ಯತೆ ನನಗಿಲ್ಲ ಪ್ರಭು ಕ್ಷಮ ಶಮದಾಗಿ ಪಾದಕ ನಮಸ್ಕಾರ ಮಾಡ್ತಾರೆ ಬರುವಾಗ ರೈತನಾದ್ರೆ ದವಸ ಧಾನ್ಯ ತರ್ತಾನೆ ತಿಂಡಿ ತಿನಿಸು ಮಾಡಿ ಮಾರುವನಾದ್ರೆ ತಾ ಮಾಡಿದಂತ ತಿನಿಸು ತಕೊಂಡು ಬರ್ತಾನೆ ಹೂ ಬೆಳೆಸುವನಾಗ ಹೂ ತಕೊಂಡ್ಬರ್ತಾನೆ ಅದೆಲ್ಲ ಒಟ್ಟಿಗೆ ಸೇರಿ ಪೂಜೆ ಆಗ್ತದೆ ಆ ಭಕ್ತರು ತಂದರ್ಪಿಸುವ ವಸ್ತು ಅವರಿವರನ್ನದೇ ಪ್ರತಿಯೊಬ್ಬ ಬಂದು ಪಾದವನ್ನು ಸೋಂಕಿ ಪ್ರಥಮ ದ್ಯಾವೇ ಆಲಿಂಗನ ಮಗ ಕರಾವೇ ನಮನ ಪರಮಾತ್ಮನ ಪಾದಕ್ಕಾಗಿ ನಮಸ್ಕಾರ ಮಾಡ್ತಾರೆ ದೇಹ ಭಾರ ಮರೆತು ಅವನು ಮುಂದೆ ಹೇ ಸಖಾ ಹೇ ವಿಠಲ ಅಂತ ಕೊಂಡಾಡ್ತಾರೆ ಪ್ರಕಾರ ಅಪರಾಧಿ ಅಪರಾಧಿ ಅಮಾನ ೇವರು ಉಭಾ ಕಟಾವರಿ ಹಾತ್ ಪಂಠರಿನಾಥ ಖ್ಯಾಪದ ರಾತ್ ಪಂಟದ ಮೇಲೆ ಕೈ ಇಟ್ಟ ನಿಂತಿದ್ದ ವಿಠಲ ನಮ್ಮನ್ನ ನಿನ್ನ ಮಡಿಲೇತ್ಕೋ ನಮ್ಮನ್ನ ಕಾಪಾಡು ನ ಪಡವೆ ಬೇದ ಮಾಸ ಪ್ರಬಂಧ ಪಾಠದ ನಮಗೆ ವೇದ ಬರುದು ಅರ್ಥಗಳು ಗೊತ್ತಿಲ್ಲ ನಿನ್ನ ನಾಮದ ಪ್ರಬಂಧ ಪಾಠ ಮಾತ್ರ ಗೊತ್ತು ವಿಠಲ ವಿಠಲ ಪಾಂಡುರಂಗ ಪಂಡರಿನಾಥ ಪಾಂಡುರಂಗ ಬನಾಥನಾಥ ಪಾಂಡುರಂಗ ಭಕ್ತ ವತ್ಸಲ ಕಠರೀನಾಥ ಭಗವಾನ ಕೋಟಿ ಕೋಟಿ ಭಕ್ತರು ಬಂದು ನೋಡ್ತಾರೆ ಪಾಂಡ್ರ ವಿಗ್ರಹವೇ ಇಲ್ಲ ಕೆಲವರು ತಿಳಿದರೂ ನಾನು ಪಾಪಿ ಆಗಿರಬೇಕು ಅದಕ್ಕೆ ನನ್ಗೆ ಕಾಣಿಸೋದಿಲ್ಲ ಅಂತ ಪಕ್ಕದಲ್ಲಿದ್ದವನು ಕೇಳಿದ ಪ್ರತಿ ವರ್ಷ ಬರ್ತಿದ್ದೆ ಮಂಗಳ ಮೂರ್ತಿಯನ್ನು ಕಣ್ಣಿನ ಮೂಲಕ ಹೃದಯದಲ್ಲಿ ತುಂಬಿಕೊಡ್ತಾ ಪಾಪಿ ನಾನು ನನಗೆ ಕಾಣಿಸ್ತಾ ಇಲ್ವಲ್ಲ ಇನ್ನೊಬ್ಬ ಹೇಳಿದ ತಮ್ಮ ನನಗೂ ಏನು ಕಾಣಿಸ್ತಾ ಇಲ್ಲ ಕೋಟಿ ಕೋಟಿ ಭಕ್ತರು ತಮ್ಮ ಕಣ್ಮಣೆಯಾದ ವಿಠಲ್ ನಾನು ನೋಡಿದೆ ಬಳಲಿದ್ರು ಬೇಸತ್ತರು ಬೆಂಡಾದರು ನಮ್ಮನ್ನೆಲ್ಲ ಅಗಲಿ ಹೋದಿ ಆ ವಿಠಲ ನಮಗಿನ್ನು ಯಾರ ಗತಿ ಇದ್ದಾರೆ ಕೋಟಿ ಕೋಟಿ ಭಕ್ತರು ಕಣ್ಣೀರಿಡುತ್ತಾರೆ ನಾವೇನೋ ತಪ್ಪು ಮಾಡಿರ್ಬೇಕಂತ ಆಗ ಪೈಕ್ಷಣದಿಂದ ಭಾನುದಾಸ ಎಂಬ ಒಬ್ಬ ಭಕ್ತ ಆ ಭಕ್ತರು ಒಬ್ಬೊಬ್ಬರು ಬೇರೆ ಬೇರೆ ಉದ್ಯೋಗದಲ್ಲಿ ಇದ್ದವರು ಜೀವನಕ್ಕಾಗಿ ಆದರೆ ಅಧ್ಯಾತ್ಮದಲ್ಲಿ ಉಜ್ಜೀವನಕ್ಕಾಗಿ ಪಾಂಡುರಂಗನೇ ಶರಣಬ್ಬರು ಭಾನುದಾಸ ಬಟ್ಟೆ ವ್ಯಾಪಾರ ಮಾಡ್ತಾ ಇದ್ದೇ ವ್ಯಾಪಾರ ಮಾಡ್ತಾ ಇದ್ದ ಪ್ರತಿ ವರ್ಷ ವಸನವನ್ನು ತಾನೇ ತಂದು ಪಾಂಡುರಂಗನಿ ಉಡಿಸೋದು ತನ್ನ ಭಕ್ತ ಮಂಡಳಿಯ ಜೊತೆಗೆ ಪಾದಚಾರಿಗಳಾಗಿ ಭಗವಂತನ ಕೊಂಡಾಡ್ತಾ ಬರ್ತಾರೆ ಬಾಯಿ ತೀರ್ಥಯಾತ್ರ ಮುಖಿ ರಾಮನಾಮ ಕಾಲಿಂದ ಯಾತ್ರೆ ಮಾಡ್ತಾರೆ ಬಾಯಿಯಿಂದ ಭಜನೆ ಹೇಳ್ತಾರೆ ಅದೇ ಅವರಿಗೆ ಮಂತ್ರ ಜಾಪಾಯಿ ತೀರ್ಥಯಾತ್ರ ಮುಖಿ ರಾಮನಾಮಿ ಪ್ರೇಮ ಅನಾಥನಾಥ ಭಕ್ತವತ್ಸಲ ಭಾನುದಾಸ ಬಂದು ನೋಡ್ತಾನೆ ಅವನಿಗೂ ಕಾಣಿಸ್ತಾ ಇಲ್ಲ ಯಾರೋ ಒಂದು ವಿಚಯ ತಿಳಿಸಿದರೂ ಒಬ್ಬ ರಾಜ ಸೈನ್ಯ ಸಮೇತ ಬಂದು ಅರ್ಚಕರಾದ ನಮ್ಮನ್ನೆಲ್ಲ ಆಸೆಗೆ ಓಡಿಸಿ ಇಟ್ಟಿಗೆ ಸಹಿತವಾಗಿ ನಮ್ಮ ಸ್ವಾಮಿಯನ್ನು ಎತ್ಕೊಂಡು ಹೋಗಿದ್ದಾನೆ ಇದು ಭಾನುದಾಸರಿಗೆ ಮಾತ್ರ ಅರ್ಥ ಆಯಿತು ಉಳಿದವರೆಲ್ಲ ನಾವೇನು ಪಾಪ ಮಾಡಿದ್ದೇವೋ ನಮ್ಗೆ ಕಾಣಿಸೋದಿಲ್ಲ ಮುಂದೆಂದಾದರೂ ಈ ಭಾಗ್ಯ ಬರಲಿ ಅಂತೆಲ್ಲ ಹೊರಟು ಹೋದರು ಭಾನುದಾಸ್ ತನ್ನ ಭಕ್ತ ಮಂಡಳಿಯ ಜೊತೆಗೆ ವಿಠ್ಠಲ ನನ್ನ ಮರಳಿ ಕರತಾರದೆ ಈ ಜಾಗದಲ್ಲಿ ನಿಲ್ಲಿಸದೆ ನಾನು ನನ್ನ ಸಂಸಾರದ ಕಡೆಗೆ ತಿರುಗೋದಿಲ್ಲ ಹೀಗೆ ಪ್ರತಿಜ್ಞೆ ಮಾಡ್ತಾ ವಿಜಯನಗರಕ್ಕೆ ಬರುತ್ತೆ ತುಂಗಾ ನದಿಯನ್ನು ದಾಟಿ ತನ್ನ ಜೊತೆಯಲ್ಲಿ ಸಗಲಾರು ಭಕ್ತರು ಬಂದಿದ್ದಾರೆ ನೀವು ಯಾರು ಬರಬಾರ್ದು ರಾಜನ ಆಜ್ಞೆಯನ್ನು ಮೀರೋದು ಬೇಡ ಪಾಂಡುರಂಗನನ್ನು ಏಕಾಂತದಲ್ಲಿ ನಾನು ಭೆಟ್ಟಿ ಹಾಕ್ತೇನೆ ನಾನು ಬದುಕಿ ಬಾರದಿದ್ದರೆ ಅವನಿಗಾಗಿ ದೇಹ ತ್ಯಾಗ ಮಾಡಿದೆ ಅಂತೇಳಿಕೊಳ್ಳಿ ನಾ ಬದುಕಿ ಬಂದರೆ ವಿಠಲ ಮನಳೆ ಪಂಡರಿಗೆ ಬರ್ತಾರೆ ಅಂತ ತಿಳ್ಕೊಳ್ಳಿ ಹೀಗೆ ಪ್ರತಿಜ್ಞೆ ಮಾಡಿ ಭಜನೆ ಮಂಡಳಿಯವರ ಹೊರಕ್ಕೆ ನಿಲ್ಲಿಸಿ ತಾನ ಗೋಡೆಯನ್ನು ಹತ್ತಿ ಕಠಿಣವಾದಂಥ ಆ ಮಾರ್ಗವನ್ನು ಆರಿಸಿಕೊಂಡು ಪ್ರಾಣಭಯ ಲೆಕ್ಕಿಸದೆ ಅನಮನೆಯ ಸ್ನೇಹಕ್ಕೆ ಕೆಳಕ್ಕಿಳಿದು ದೇವಾಲಯದೆಡೆಗೆ ಧಾವಿಸಿ ಮಧ್ಯರಾತ್ರಿ ಕಿಟಕಿಯ ಬಾಗಿಲು ಸರಳುಗಳನ್ನು ಮುರಿದಿಕ್ಕಿ ತಾನೊಬ್ಬನೇ ಒಳಕು ನುಗ್ಗುತ್ತಾನೆ ಯಾವ ಸಂಪತ್ತು ಕದ್ದುಕೊಳ್ಳಿ ಹೋದ ಯಾವ ಆಭರಣವರಿಗೆ ಬೇಕಾದ ತನ್ನ ಆರಾಧ್ಯಮೂರ್ತಿಯಾದ ವಿಠಲಾಮ ದರ್ಶನ ಅಷ್ಟೇ ದೇವರಿಗೆ ಎಲ್ಲ ಕಡೆ ಇದ್ದ ನಮ್ಮ ಜ್ಞಾನ ಇಲ್ಲವೇ ಅವರಿಗೆ ಇದ್ದೇ ಇದೆ ಎಲ್ಲ ಕಡೆ ಇದ್ದಾನೆ ಅದನ್ನು ಒಂದು ಕಡೆ ಭಕ್ತರಿಂದ ಕೇಂದ್ರೀಕೃತನಾಗ್ತಾನೆ ಅಷ್ಟು ಭಕ್ತರು ನಿರಾಶರಾಗಬಾರ್ದು ಅದಕ್ಕೋಸ್ಕರ ಮಧ್ಯರಾತ್ರಿ ಕಳ್ಳತನದಿಂದ ಒಳಕ್ಕೆ ಬಂದವ ಆ ಪಾಂಡುರಂಗನನ್ನು ನೋಡಿದ ಕ್ಷಣ ಅವನಿಗೆ ನಾನು ಕಳ್ಳತನದಲ್ಲಿ ಬಂದಿದ್ದೇನೆ ರಾಜನಿಗೆ ತಿಳಿಯದೇ ಬಂದಿದ್ದೇನೆ ಅಪರಾಧಿಯಾಗಿದ್ದೇನೆ ಒಂದು ಭಗವಂತರನ್ನು ಕಂಡ ಕ್ಷಣ ದೇಹವೇ ಮರೆತು ಹೋಗಿದೆ ನಾನು ಒಂಬ ಅಹಂಕಾರವೇ ಕರೆಗೆ ಹೋಗಿದೆ ಯಾಕೆಂದ್ರೆ ಅವ ಪೂಜಿಸಿದ ಅವನು ಪೂಜೆ ಯಾವದಲ್ಲಿ ಯಾವ ವಸ್ತುವಿನಿಂದ ಪೂಜೆ ಮಾಡಿದ್ದವ ತನುವೆ ಮಂಟಪೀಠ ಭಾವತು ಕೇವಿಯಲಿ ಪಾಯಿ ದೇಹ ಭಾವತು ನಾನು ನಾನೊಂಬ ಅಹಂಕಾರ ಇದೆಯಲ್ಲ ಅದೇ ನೈವೇದ್ಯ ಕಡ್ತೇನೆ ನಿನಗೆ ದೇಹ ಭಾವತು ಕಾಹಿನೇಣೆ ಇನ್ನೇನ ಕಳೆಯಿತು ಅವಧಾನಿ ರೂಪಿಲ ಷೇ ರೂಪದೇವಾ ನಿನ್ನ ಮಂಗಳ ರೂಪವನ್ನ ನನ್ನೊಳಗಿರಿಸಿಕೊಂಡಿದೆ ನಮ್ಮೆಲ್ಲರ ಆಸೆ ಪೂರ್ಣ ಮಾಡೆಂಬುದಾಗಿ ನಾನು ಕಳ್ಳತನಿಂದ ಒಳಕ್ಕೆ ನುಗ್ಗಿದೆ ಎನ್ನುವುದು ಕೂಡ ಮರೆತು ತಾಳ ತಂಬೂರಿ ಎತ್ತಿಕೊಂಡು ಕಟ್ಟಿಯಾಗಿ ಭಜನೆ ಶುರು ಮಾಡಿಬಿಟ್ಟರು ಮಧ್ಯರಾತ್ರಿ ಅವನ ಭಜನೆ ಕೇಳಿ ಕೋಟೆಯ ಆವರಣದಲ್ಲಿ ಸಾವಿರಾರು ಮಂದಿ ಅಲ್ಲಿ ಭಜನೆ ಶುರು ಮಾಡಿಬಿಟ್ರು ಎಲ್ಲಿ ಭಜನೆ ವಿಠಳ ಇದ್ದೋದೇ ಪಂಡರಪುರ ಏಕಪ್ರಕಾರ ಸಂಕೀರ್ತನ ನಡೆಯುತ್ತದೆ ರಾತ್ರಿ ರಾಜ ಪರಿವಾರಕ್ಕೆ ಎಚ್ಚರವಾಯಿತು ಸೈನಿಕರು ಸಿದ್ಧರಾದರು ಎಲ್ಲಿಂದ ಭಜನೆ ಎಲ್ಲಿಂದ ಭಜನೆ ನೋಡಿದರೆ ಕೋಟೆಯ ಹೊರಾಂಗಣದ ಹೊರಗೆ ಸಹಸ್ರಾರು ಜನ ಸೇರಿದ್ದಾರೆ ಏಕಪ್ರಕಾರ ಭಗವತ್ ಭಜನೆ ಮುಗಿಲು ಮುಟ್ಟುತ್ತ ಇದೆ ರಾಜ ತಕ್ಷಣ ಧಾವಿಸಿ ಬರ್ತಾನೆ ದೇವಾಲಯದ ಬಾಗಿಲು ಬೀಗ ಮುದ್ರೆಗಳು ಹಾಗೆ ಉಂಟು ಒಂದು ಕಡೆ ಇಟ್ಟಿಗೆ ಜಾರಿಸಿ ತೂತು ಕೊರದ ಒಳಗೆ ಹೋದ ಹಾಗುಂಟು ರಾಯದ ಆಯುಧ ಪಾಣಿಯ ಒಳಗೆ ಬರ್ತಾನೆ ಭಾನದಾಸ ಭಜನೆಯಿಂದ ಮೈ ಮರತಿದ್ದ ಮೊದಲು ಪಾಂಡುರಂಗನೇ ನಮಸ್ಕಾರ ಮಾಡಿ ರಾಜ ಕಳ್ಳತನದಿಂದ ಭಜನೆ ಮಾಡುವ ವೇಷ ಹಾಕಿ ಬಂದು ದೇವರ ಆಭರಣ ಕದ್ದುಕೊಳ್ಳಿಕ್ ಬಂದಿರಬೇಕೆಂಬುದಾಗಿ ಪರಮಾತ್ಮನ ಏಕಾಂತ ಭಕ್ತನಾದ ಭಾನುದಾಸನ ಒಬ್ಬ ಕಳ್ಳ ಅಂತ ತಿಳ್ಕೊಂಡು ಹೇ ಪಾಂಡುರಂಗ ಹೇ ಪಂಡರೀನಾಥ ನನ್ನ ಅರಮನೆಯ ವೈಭವದ ಪೂಜೆಯನ್ನು ಪಡೆಯಬೇಕು ಈ ದೀನ ದರಿದ್ರನೆಲ್ಲ ಬಂದು ನನಗೆ ಏನು ಕೊಡ್ತಾರೆ ನೀನು ನನ್ನ ಮೇಲೆ ಮುನಿದಿದ್ದೇನೋ ಭಜನೆ ಸುತ್ತಮುತ್ತ ಕೇಳಿಸ್ತಾ ಇದೆ ಆದರೆ ದುರಹಂಕಾರ ರಾಜನು ಈ ಭಾನುದಾಸನನ್ನ ಶೂಲಕ್ಕೇರಿಸಲಿಕ್ಕೆ ಆಜ್ಞೆ ಕೊಡುತ್ತಾರೆ ತಕ್ಷಣ ಸೈನಿಕರು ಕರಚರಣಗಳಿಗೆ ಸಂಕೋಲೆ ಬಿಗಿಯುತ್ತಾರೆ ಭಾನುದಾಸ ಹೆದರಲಿಲ್ಲ ಅಯ್ಯೋ ಒಂದಿಲ್ಲ ದೇವ ನಿನ್ನನ್ನು ಪೂಜಿಸುವ ಸರಪಳಿಯ ದೇವ ನಿನ್ನೆಡೆಗೈದುವಿ ಕಾಲ್ಗಳಿಗೆ ಬಂಧನ ಮೇ ನಿನ್ನ ನಾಮ ಹೇಳಿದವರ ಬಂಧನ ಬಿಡುಗಡೆ ಮಾಡುವ ನೀನು ನನಗೀಗ ಸಾವು ಸನ್ನಿಹಿತವಾಗಿದೆ ಶೂಲಕ್ಕೇರಿಸುತ್ತಾನೆ ಸಾವಿನ ಭಯ ನನಗಿಲ್ಲ ನಿನ್ನ ನಾಮ ಸಂಕೀರ್ತನ ಹೇಳುತ್ತಾ ನಿನ್ನನ್ನು ಪಡೆಯುತ್ತೇನೆ ಭಾನುನಾಸನನ ಕರಚರಣಗಳು ಬಂಧಿಸಿ ಶೂಲದ ಬೆಳಗ್ಗೆ ತಗೊಂಡು ಬಂದಿದ್ದಾನೆ ಮಧ್ಯರಾತ್ರಿ ರಾಜ ಅರಮನೆಯಲ್ಲಿ ಮಲಗಿದ್ದಾನೆ ಸ್ವಪ್ನದಲ್ಲಿ ಪಾಂಡುರಂಗ ಕಾಣಿಸಿಕೊಂಡ ಹೇ ರಾಜ ನೀನು ಯಾವ ಕ್ಷಣ ನನ್ನ ಏಕಾಂತ ಭಕ್ತರಿಗೆ ಅವಮಾನ ಮಾಡಿದ್ಯೋ ಆಗಲೇ ನಾನು ನಿನ್ನ ಊರು ಬಿಟ್ಟು ಹೋಗ್ತೇನೆ ಅಂತ ನಿನಗೆ ಸೂಚನೆ ಹಿಂದಿಕೊಟ್ಟಿದ್ದೆ ಈಗ ನೀನು ಅಂತಹ ಕಾರ್ಯ ಮಾಡಿದ್ದೀ ನಾಳೆಯಿಂದ ನನ್ನ ಮಂದಿರದೊಳಗೆ ನೀನು ನನ್ನನ್ನು ಹುಡುಕೋದು ಸಾಧ್ಯ ಅಲ್ಲ ಆ ಸ್ವಪ್ನಿಂದ ಎಚ್ಚರವಾಗ್ತದೆ ಆಗಲೇ ಭಾನುದಾಸ ಅವನ ಶೂಲಕ್ಕೇರಿಸುವಾಗ ಆ ಕಬ್ಬಿಣದ ಶೂಲಕವನ್ನು ಚುಚ್ಚಿ ಬಿಡ್ತಾನೆ ಎತ್ತಿದಾಗ ಆ ನೆಟ್ಟಿಗೆ ನಿಂತಹ ಕಂಬವನ್ನು ಕಂಡು ವಿಠ್ಠಲ ನೆನಪಾಗಿ ಅವ ಕೈ ಮುಗಿದ ಸಮಚರಣಚರಣಗಿದವ ಶೂಲ ಕಂಡು ವಿಠಲ ಏನೇ ಈ ರೂಪದಲ್ಲಿ ನಿಂತದ್ಯ ರೂಪವಾಗಿ ಕಂಡು ಅದು ಅಪ್ಪಿಕೊಳ್ಳಿಕ್ ಹೋದಾಗ ಮೇಣದಂತೆ ಇಡಿ ಕಂಬ ಕರಗಿ ನೀರಾಗಿ ಹೋಯಿತು ಭಾನುದಾಸ ಅರಮನೆಯಿಂದ ಆ ಬಂಧನದ ಕೋಣೆಯಿಂದ ಹೊರಕ್ಕೆ ಬರ್ತಾನೆ ರಾಜ ನೋಡಿದರೆ ಇಟ್ಟಿ ಮೇಲೆ ನಿಲ್ಲಿಸಿದ ಪಾಂಡುರಂಗ ಬಿಟ್ಟಲ ಅದೃಶ್ಯನಾಗಿದ್ದಾನೆ ಬರಿಯ ಪೀಠವಿದೆ ಭಾನುದಾಸನ ಹಿಂದೆ ಹೊರಟುಬಿಟ್ಟ ಪಾಂಡುರ ಮುಂದೆ ಸಾವಿರಾರು ಜನರ ಭಜನೆ ನಡೆಯುತ್ತದೆ ಕಾರ್ತೀಕ ಶುದ್ಧ ಏಕಾದಶಿ ಪ್ರಬೋಧಿನ ಏಕಾದಶಿ ದಿನದಂದು ಮರಳಿ ಪಂಡಲಪುರದಲ್ಲಿ ಆ ಮಂಗಳ ವಿಗ್ರಹವು ಪ್ರತಿಷ್ಠಾಪಿತವಾಯಿತು ಕಲಾತ್ಮಕರಾದ ಪಾಂಡುರಂಗನೇ ಬಂದಲ್ಲಿ ನಿಲ್ತಾರೆ ಭಾನುದಾಸರಿಗೆ ಒಲಿದು ಬಂದ ಅಹಂಕಾರ ಪಟ್ಟಂತಹ ರಾಜನ ಮೇಲೆ ಮುನಿದ ಇವತ್ತಿಗೂ ವಿಜಯನಗರದಲ್ಲಿ ಹಂಪೆಯಲ್ಲಿ ವಿಜಯ ವಿಠಲನ ಬೃಹತ್ ದೇವಾಲಯ ಇದೆ ವಿಗ್ರಹ ಮಾತ್ರ ಇಲ್ಲ ಪಾಂಡುರಂಗ ಮರಡಿ ಪಂಡರಪುರಕ್ಕೆ ಬಂದಂಥ ಚರಿತ್ರೆ ಇತಿಹಾಸ ವರ್ಣನೆ ಮಾಡಿದ್ದಾರೆ ಇಂತಹ ಮಹಿಮಾ ಸಂಪನ್ನ ಕಲಿಯುಗದಲ್ಲಿ ಆ ವಿಠಲನ ಭಜನೆ ಚಿಂತನೆ ಯಾರು ಶ್ರದ್ಧಾ ಭಕ್ತಿಯುಕ್ತವಾಗಿ ಮಾಡ್ತಾರೆ ಅವರಿಗೆ ಸಕಲ ಮುಕ್ತಿಯನ್ನು ಮೋಕ್ಷವನ್ನು ಕರುಣಿಸುವುದಾಗಿ ಪಂಡರೀನಾಥ ಪರಮಾತ್ಮ ಭಕ್ತರಿಗೆ ವಿಶೇಷ ಭರವಸೆಯನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ಕನ್ನಡದ ಎಲ್ಲ ದಾಸರುಗಳು ಕೂಡ ಆ ವಿಠಲನಾಮ ಸಂಕೀರ್ತನೆ ಮಾಡಿ ಹಾಡುವುದು ಬೇಡುವುದು ಕೂಡುವುದು ನೀಡುವುದು ನಿನ್ನಲ್ಲಿ ಅಂತ ಹಾಡಿದರೆ ಪುರೇಂದ್ರದಾಸರ ಹಾಡಿದರೆ ಓಡೇ ಪಂಡರಿಗೆ ಹೋಗಿ ಪರಮಾತ್ಮ ನೆಲೆಸುತ್ತಾರೆ ಎಲ್ಲ ಭಕ್ತರು ಕೊಂಡಾಡ್ಲಿಕ್ಕೆ ಅದಕ್ಕೆ ಕಾರಣ ಎಲ್ಲ ಕರ್ಮ ಕ್ರಿಯೆಗಳಿಂದ ಬಿಡುಗಡೆ ಮಾಡಿ ಪ್ರೇಮ ದರ್ಶನ ಕೊಡತಕ್ಕಂಥ ವಿಠಲ ಸುಖ ರೂಪ ಐಸಾ ಕೋಣ ದುಜಾ ಸಾಂಗ ಮಾಧಾ ಪಾಂಡುರಂಗ ಸಾರಿಕ ಸಂತರಂತಾರೆ ನನ್ನ ವಿಠಲನಂತ ಸೌಲಭ್ಯದ ದೇವರ ಎಲ್ಲಿದ್ದಾರೆ ನಲಗೆ ಹಿಂಡಣ ಮುಂಡಣತೆ ಕಾಯಿ ಚಂದ್ರಭಾಗೆ ಸ್ನಾನ ವಿಧಿ ಹರಿಕಾ ನೀವು ಕಾಶಿ ರಾಮೇಶ್ವರ ಯಾವುದೇ ಮಹಾಕ್ಷೇತ್ರಕ್ಕೆ ಹೋಗ್ರಿ ಮೊದಲಲ್ಲಿ ಮುಂಡನ ಮುಂಡನ ಅಂದ ಮೇಲೆ ಪಿತರುಗಳಿಗೆ ಪಿಂಡನ ಆಮೇಲೆ ಪುರೋಹಿತರು ಕೇಳಿದಷ್ಟು ದಂಡನ ಪಂಡರಪುರಿಗ ನೀನು ಬಂದ್ರೆ ನಲಗೆ ಹಿಂಡಣ ಮುಂಡಣತೆ ಕಾಯಿ ಯಾವ ವಿಧಿ ನಿಷೇಧ ನಿನಗಿಲ್ಲ ಗಾಯಿ ಗಾಯಿ ಮಾದಿ ಸೇವಾ ದುರ್ಬಾಳ ಅಂತ ದೇವ ನೀ ಬಡವನ ದೇವರಪ್ಪ ಅಂತವನ ಅಪ್ಪುಗು ಕೋಟ್ಯಾದೇಶನು ಬಂದು ತನ್ನ ಬಡತನ ಹೇಳ್ಕೊಳ್ತಾನೆ ಯಾಕೆ ಲಕ್ಷ್ಮೀಪತಿ ರುಕ್ಷಿಣಿ ಪಾಂಡುರಂಗ ಕನ್ನಡದ ಅಧಿದೇವತಮ ಪಂಡರಿಂಗೆ ಕನ್ನಡ ನಾಡು ಕನ್ನಡದ ವಿಠ್ಠಲ ಅದಕ್ಕಾಗಿ ವಿಜಯ ವಿಠಲ ಪುರಂದರದಾಸ ಪುರಂದರ ವಿಠಲ ಸೇದ ವಿಠಲ ಪ್ರಾಣೇಶ ವಿಠಲ ಮಧ್ವ ವಿಠಲ ಯಾಕೆ ಆಚಾರ್ಯರೇ ಮೂರು ಪೀಠಗಳಲ್ಲಿ ವಿಠಲನ್ನು ಪೂಜೆ ಮಾಡಿದ್ದಾರೆ ಅಂಥ ಪಂಡರಿ ಮಹಾತ್ಮೆಯ ವಿಠಲ ಚಲನಾರವೆಂದಕ್ಕೆ ವಂದಿಸಿ ಮತ್ತೊಮ್ಮೆ ಇನ್ನೊಮ್ಮೆ ಆ ಸ್ವಾಮಿ ಪಂಡರಿನಾಥನಿಗೆ ಮಂಗಳವನ್ನು ಹೇಳುವುದ್ರ ಜೊತೆಗೆ ಇಂದಿನ ಕಾರ್ಯಕ್ರಮದ ಮಂಗಲವಾಗ್ತದೆ ಪಾಂಡುರಂಗ ಕನ್ನಡದ ಎಲ್ಲ ದಾಸರಿಗೆ ಒಲಿದ ದಕ್ಷಿಣ ಕೊಟ್ಟ ಅದಕ್ಕಾಗಿ ತಿರುಪತಿಯ ಶ್ರೀನಿವಾಸ ಉಡುಪಿಯ ಕೃಷ್ಣ ಪಂಡರಪುರದ ವಿಠಲ ದಾಸರಿಗೆ ಏಕರೂಪ ಅದರಲ್ಲಿ ಒಂದು ಹೆಚ್ಚು ಒಂದು ಹೆಚ್ಚು ಕಡಿಮೆ ಅಂತಿಲ್ಲ ಪುರಂದರದಾಸರು ವಿಠಲನ ಏಕಾಂತ ಭಕ್ತರು ತಿರುಪತಿಯಲ್ಲಿ ಶ್ರೀನಿವಾಸನಲ್ಲೇ ವಿಠಲನ್ನು ನೋಡ್ತಾ ಇದ್ದರು ಒಮ್ಮೆ ತಿರುಪತಿಯಲ್ಲಿ ಪುರಂದರದಾಸರು ಪಿತೃಶ್ರಾದ್ದಕ್ಕಿಯಾದರು ಎಲ್ಲ ಸಾಮಗ್ರಿ ಬೇಡಿಕೊಂಡು ಬರಬೇಕು ಭಿಕ್ಷುಕರಂತಲ್ಲ ವಾಯವಾರಕ್ಕಾಗಿ ಭಜನೆ ಹೇಳ್ತಾ ಬರ್ತಾರೆ ಏನು ಕೊಡ್ತಾರೋ ಅದರಿಂದ ಶುಭ ಕಾರ್ಯ ಮಾಡೋದು ಆ ದಿನ ಪಿತೃ ಕಾರ್ಯಕ್ಕೆ ಬೇಕಾದ್ದೆಲ್ಲ ಸಿಕ್ತು ತುಪ್ಪ ಮಾತ್ರ ಸಿಗಲಿಲ್ಲ ಘೃತ ಮುಖ್ಯ ಯಾರು ಕೊಡ್ತಾರೆ ಬೇಡವರು ತುಪ್ಪ ಕೊಡೋದು ಕೊಡೋರು ಯಾರು ಅದಕ್ಕಾಗಿ ಪುರಂದರದಾಸರು ತನ್ನ ಕೊನೆಯ ಮಗನಿಗೆ ಅಪ್ಪಣ್ಣ ಭಾಗವತ ಅಂತ ಹೆಸರಿತ್ತು ಕರೆದು ಯಾವುದಾದ್ರೂ ಹಳ್ಳಿಗೆ ಹೋಗಿ ಸ್ವಲ್ಪ ತುಪ್ಪ ಬೇಡಿಕೊಂಡು ಬಂತಾರೆ ಅವನ ತುಪ್ಪ ತರಲಿಕ್ಕೆ ಹೋಗ್ತಾನೆ ಅಭರಾನ್ನವಾದರೂ ಬರಲಿಲ್ಲ ಇಲ್ಲಿ ಪಿಂಡ ಪೂಜೆ ನಡೀಲಿಕ್ಕೆ ಆತಂಕವಾಗಿದೆ ಹೇ ವೆಂಕಟಪತಿ ವೆಂಕಟೇಶ ನಿನ್ನ ನಾಡಿಲ್ ನನಗೆ ಇಂಥ ಬರ ಬಂದ್ಬಿಡುತ್ತೆ ಪಿತರಾಂತರ ಶ್ರೀಮದ್ ಜನಾರ್ದನ ವಾಸುದೇವನ ಪೂಜೆ ಅಲ್ಲವೇ ಶ್ರಾದ್ದಾಂದ್ರೆ ಇದು ನಿನ್ನ ಪೂಜೆ ವೆಂಕಟ ದಾಸರು ಬೇಡಿದ್ರೆ ಸಾಕು ಒಲಿದು ಬರುವ ಅಪ್ಪಣ್ಣ ಭಾಗವತನ ವೇಷ ತಾನು ಹಾಕಿ ತಿಮ್ಮಪ್ಪ ಶ್ರೀನಿವಾಸ ತುಪ್ಪದ ಪಾತ್ರೆ ತಂದು ಮುಂದಿಡ್ತಾನಪ್ಪ ಸ್ವಲ್ಪ ವೇಳೆ ಆಯ್ತು ಅಂತ ಶ್ರಾದ್ದ ಮುಗಿಸಿದ್ರು ಮಗನೇ ತಂದು ಕೊಟ್ಟದ್ದು ಅಂತ ತಿಳ್ಕೊಂಡ್ರು ಶ್ರಾದ್ದ ಮುಗಿದ ಮೇಲೆ ನಿಜ ಅಪ್ಪಣ್ಣ ಭಾಗವತ ಬಂದ ತುಪ್ಪ ಎಲ್ಲೂ ಸಿಗಲಿಲ್ಲ ಬಂದಮನೇ ವೆಂಕಟೇಶ ಬಂದಮನೇ ವಿಠಲ ಅಂತ ತಿಳ್ಕೊಂಡಾಗ ನನಗೆ ಮಗನಾಗಿ ಬಂದಿಯ ಅಂತ ಅಲ್ಲಿ ಕೀರ್ತನೆ ಹಾಡಿದ್ದಾರೆ ವಿಠರನ ಮೇಲೆ ಎಂದಪ್ಪಿಕೊಂಬೆ ನನಗೈ ಎಂದಪ್ಪಿಕೊಂಬೆ ವಾಕ್ಷಲ್ಯದಿಂದ ಮಗನಾಗಿ ಬಂದು ನಿನ್ನ ಅಷ್ಟುಗೊಂಡಿಲ್ವಲ್ಲ ನಾನು ತಪ್ಪಣ್ಣ ಭಾಗವತನ ದೇಶದಿಂದಲೇ ನೀನು ತಪ್ಪದೆ ತುಪ್ಪವ ತಂದೊಪ್ಪಿಸಿದ ತಿಮ್ಮಪ್ಪ ಆಗ್ಲಿಲ್ವೇ ನನ್ನ ಹೀಗೆ ಶ್ರೀನಿವಾಸನ ಕೊಂಡಾಡ್ತಾರೆ ವೆಂಕಟೇಶ ವಿಠಲ ಕೃಷ್ಣ ಬೇರೆ ಬೇರೆ ಅಲ್ಲ ಭಗವಂತನ ಬೇರೆ ಬೇರೆ ರೂಪಗಳು ಕರ್ನಾಟಕದ ಈ ಪದ್ಧತಿ ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಹೋಯ್ತು ಅಲ್ಲಿಯೂ ಕೂಡ ವಿಠಲನ ಕೃಷ್ಣ ಅಂತಲೇ ಗೋಕುಳ ಅಂತ ಯಾನೆ ಸೋರಿ ಕೇಳಿ ಫಾರ್ ಮನೋನಿಸಮಾ ಕೇಳ ಇವನೇ ಕೃಷ್ಣ ಇವನೇ ವಿಠ್ಠಲಾಂಥ ಉಪಾಸನೆ ನಡೆಯುತ್ತದೆ ಕರ್ನಾಟಕದ ಭಕ್ತಿ ಪಂಥದ ಪಂಡರಿ ಮಹಾತ್ಮೆಯ ಮಂಗಳ ಚರಿತಿಯನ್ನ ಕೇಳಿದವರಿಗೆ ವ್ಯವಸ್ಥೆಗೊಳಿಸಿರ್ತಕ್ಕಂಥ ಈ ಯುಗಪುರುಷ ಬಳಗಕ್ಕೆ ಉದ್ಘಾಟನೆಗೆ ನೆರೆದಂಥ ಎಲ್ಲ ಸತ್ಪುರುಷರಿಗೆ ಕಥಾಶ್ರವಣ ಮಾಡಿದ ನಿಮಗೆಲ್ಲ ಈ ಪುಣ್ಯ ನಮ್ಮ ಸಮಾಜಕ್ಕೆ ತೊರಕಲಿ ಸಮಸ್ತ ಜನಕ್ಕೆ ತೊರಕಲಿ ಯಾಕಂದರೆ ಎಲ್ಲ ದಾಸರು ತಮ್ಮ ಸ್ವಂತಕ್ಕಾಗಿ ಆಗಲಿ ತಮ್ಮೂರಿಗಾಗಲಿ ಬೇಡದೇ ಸಾಧನಾಶಕ್ತಿ ಇಲ್ಲದವರಿಗೆ ಸಾಮರ್ಥ್ಯ ಕೊಟ್ಟು ಅವರಿಗೂ ಕೂಡ ನೀನು ಅನುಗ್ರಹ ಮಾಡುವಂತ ಅತ ವಿಶ್ವಾತ್ಮಕ ದೇವಿ ಏನೇ ವಾಗ್ಯಜ್ಞೆ ತೋಷಾವೇ ಜ್ಞಾನೇಶ್ವರು ವಿಶ್ವಾತ್ಮಕನ ದೇವರನ್ನು ಬಿಡ್ತಾರೆ ನಮ್ಮ ಪುರಂದರದಾಸದಲ್ಲಿ ದೇವರು ಯಾರು ಅಂತ ಕೇಳಿದರೆ ಇಕೋ ನಮ್ಮ ಸ್ವಾಮಿ ಜಗದಂತರಿಯಾಮಿ ಅಂತಾರೆ ಅಂತಹ ಜಗವ್ಯಾಪಕನಾದಂಥ ವಿಷ್ಣು ವಿಠ್ಠಲನನ್ನು ಪಂಡರಿಯಲ್ಲಿ ಇದ್ದವರು ತೋರಿಸಿದ ಮಹಿಮೆಯನ್ನು ಪಂಡರೀ ಮಹಾತ್ಮನ ಕೇಳಿದ ಎಲ್ಲರಲ್ಲೂ ಕೂಡ ಅಂತ ಶ್ರದ್ಧಾ ಭಕ್ತಿ ಮೂಡಲಿ ಅಂತಿನ ದಿನ ಮಾರಾ